ಚಂಡವಿಕ್ರಮ ಚಕ್ರಶಂಕವ ತೋಂಡಮಾನ ನೃಪಾಲ ಗಿತ್ತನು ಭಾಂಡಕಾರಕ ಭೀಮನ ಮೃದಾಭರಣಗಳಿಗೆ ಒಲಿದ ಮಂಡೆಯೋಳರ ಆಕಾಶರಾಜನ ಹೆಂಡತಿಯ ನುಡಿಕೇಳಿ ಮಗಳಿಗೆ ಗಂಡ ನೆನೆಸಿದ ಗಗನ ಮಹಿಮಾ ಗದಾಬ್ಜರಪಿ ಭಗವಂತನ ಕಾರುಣ್ಯ ಅರ್ಥಾತ್ ಅವನು ತಪ್ಪು ಮಾಡಿದ್ರೂ ಅದನ್ನು ಭಗವಂತ ಮನ್ನಿಸಿದ್ದಾನೆ ಅನ್ನುವಂತಹ ಮಾತನ್ನು ನಾವು ಇಲ್ಲಿ ಚಿಂತನೆ ಮಾಡಬಹುದು ಚಂಡವಿಕ್ರಮ ಚಕ್ರಶಂಕವ ತೋಂಡಮಾನ ನೃಪಾಲಗಿತ್ತನು ತೋಂಡಮಾನ ನೃಪಾಲ ನೃಪಾಲ ಅಂದರೆ ರಾಜ ಎಲ್ಲರನ್ನೂ ಪಾಲನೆ ಅವನಿಗೆ ತೋಂಡಮಾಲ ರಾಜನಿಗೆ ಚಕ್ರಶಂಕವ ಇತ್ತನು ಹ್ಮ್ ದಾಸರು ಹೇಳೋ ಎಷ್ಟು ಜಾಗೃತಿ ಮಾಡ್ತಾರೆ ನೋಡಿ ಚಂಡವಿಕ್ರಮ ಚಕ್ರಶಂಕವ ಇತ್ತನು ಅಂತ ಅದು ಆಕಾಶರಾಜನ ಮಗನಿಗೂ ಆಕಾಶರಾಜನ ತಮ್ಮನಿಗೂ ಯುದ್ಧ ಪ್ರಾರಂಭ ಆಯಿತು ಆಕಾಶರಾಜನ ಮಗ ವಸುದಾನ ಆಚೆಯಿಂದಾಗಿ ತೋಂಡಮಾಲ ರಾಜ ಇಬ್ಬರಿಗೂ ಘರ್ಷಣೆ ಸಂಘರ್ಷ ನಡೆಯಿತು ಯುದ್ಧ ನಡೆಯಿತು ಯುದ್ಧ ನಡೆದ್ರೆ ಇಬ್ರು ಬೇಕಾದವ ಏನು ಮಾಡೋದು ಇಬ್ರು ಸಹಾಯ ಕೇಳಿದರು ದೇವರು ಹೇಳ್ದ ಇಬ್ರ ಪಕ್ಷಕ್ಕೂ ನಾನಿದ್ದೇನೆ ಕಷ್ಟ ದೇವರದ್ದು ಸಮಸ್ಯೆ ನೋಡಿ ಈ ಆಗುವಾಗ ಇಬ್ಬರು ದೇವಸ್ಥಾನಕ್ಕೆ ಬಂದರೆ ಕಷ್ಟ ಯಾವ ಪಕ್ಷಕ್ಕೆ ಜಯ ಆಗಬೇಕು ನಮ್ಮ ದೇವರಿಗಿ ಸಮಸ್ಯೆನೇ ಅಲ್ಲ ದೇವರು ಹೇಳ್ದ ಇಬ್ಬರಿಗೂ ಸಹಾಯ ಮಾಡ್ತೇನೆ ಅಂತ ಅರ್ಜುನ ಮತ್ತೆ ದುರ್ಯೋಧನ ಬಂದ ಹಾಗೆ ಬಂದ ಆಗ ಭಗವಂತ ಹಾಗೆ ಇಬ್ಬರಿಗಿವೆಯೋಹೋ ಸಮಂ ಕರಿಷೆ ಅಂತ ಸಮ ಮಾಡ್ತೇನೆ ಅಂತ ಹೇಳಿ ಅವರಿಗೆ ಇಬ್ರನ್ನೂ ಕಲಿಸಿ ಕೊಟ್ಟ ಹಾಗೆ ತೋಂಡಮಾಲ ರಾಜ ಮತ್ತೆ ವಸುದಾನ ಇಬ್ರು ಬೇಕಾದವರು ಭಗವಂತನಿಗೆ ಇಬ್ಬರಿಗೂ ಸಹಾಯ ಮಾಡಿದ ಹೇಗೆ ಸಹಾಯ ಮಾಡಿದ ಒಬ್ಬರಿಗೆ ತನ್ನ ಕೈಯಲ್ಲಿದ್ದದ್ದನ್ನು ಕೊಟ್ಟ ಇನ್ನೊಬ್ಬರಿಗೆ ತನ್ನ ಕೈಯಲ್ಲಾದದ್ದನ್ನು ಮಾಡಿದ ಇಬ್ರನು ರಕ್ಷಣೆ ಮಾಡಿದ ಚಂಡ ತೋಂಡಮಾನ ರಾಜನಿಗೆ ಶಂಕಚಕ್ರ ಕೊಟ್ಟ ತನ್ನ ಕೈಯಲ್ಲಿದ್ದದನ್ನು ಕೊಟ್ಟ ಉದಾನನಿಗೆ ಆಕಾಶರಾಜನ ಮಗನಿಗೆ ತನ್ನ ಕೈಯಲ್ಲಾದದ್ದನ್ನೆಲ್ಲ ಮಾಡಿದ ಅವನ ಪಕ್ಷಕ್ಕೆ ಸಹಾಯಕನಾಗಿ ನಿಂತ ಇದರಲ್ಲಿ ಇಬ್ಬರೂ ಬೇಕಾದವರಾದ್ದರಿಂದ ಇಬ್ಬರಿಗೆ ಮನಪೂರಕವಾಗಿ ಭಗವಂತ ಅನುಗ್ರಹ ಮಾಡಿದ ಆ ಜಗಳವನ್ನು ಒಂದು ರೀತಿಯಲ್ಲಿ ಪರಿಹಾರ ಮಾಡಿ ಇಬ್ಬರಿಗೂ ರಕ್ಷಣೆಯನ್ನು ಕೊಟ್ಟ ಭಗವಂತ ಅಂತ ದಾಸರು ಹೇಳುವುದು ಶಂಖಚಕ್ರವ ನೃಪಾಲನಿಗೆ ಇತ್ತ ಶಂಕವನ್ನು ಕೊಟ್ಟ ಚಕ್ರವನ್ನು ಕೊಟ್ಟ ಅಂತ ಶಂಕಚಕ್ರ ತನ್ನ ಅಸಾಧಾರಣವಾದ ಧರ್ಮ ಶಂಖಚಕ್ರ ದಾರಿಯಾದವ ಅಂದ್ರೆ ಅದು ಭಗವಂತ ಅಂತರ್ಥ ತನ್ನ ಧರ್ಮವನ್ನು ಭಗವಂತ ತೋಂಡಮಾನ ನೃಪಾಲನಿಗೆ ಇತ್ತ ಅಂತ ಅಲ್ಲ ಇದು ಸರಿಯೋ ಅಂತಂದ್ರೆ ಚಂಡವಿಕ್ರಮ ಅಂತ ದಾಸರು ಹೇಳಿದರು ಆಯುಧವನ್ನು ಕೊಟ್ಟ ಭಗವಂತ ಅಲ್ಲ ಆಯುಧವನ್ನು ಕೊಡಬಹುದಿತ್ತ ಏನು ಕೊಟ್ರೆ ತೊಂದರೆ ಏನು ಚಂಡ ವಿಕ್ರಮ ಅಂತ ಹೇಳಿದ್ರೆ ಈ ರಾತ್ರಿ ಮಲಗುತ್ತಾರೆ ಕೆಲವರು ಮಲಗುವಾಗ ಅವರು ಸ್ವಭಾವ ಮಲಗುವಾಗ ಒಬ್ರು ತನ್ನ ಚಾಪೆಯ ಪಕ್ಕದಲ್ಲಿ ಒಂದು ಕಬ್ಬಿನದ ಕೋಲಿ ಇಟ್ಟುಕೊಂಡಿದ್ರು ಯಾಕೆ ಅಂತ ಅವ್ರ ಹತ್ರ ಕೇಳಿದ್ರೆ ಒಂದ್ಸಲ ನೀವು ಕಬ್ಬಿಣದ ಕೋಲು ಯಾಕೆ ಇಟ್ಕೊಂಡಿದ್ದೀರಿ ಅಂತ ಅಲ್ಲ ರಾತ್ರಿ ಕಳ್ಳ ಬಂದ್ರೆ ದರೋಡೆ ಕಾಣ ಅವರ ತಲೆಗೆ ಹೊಡೀಲಿಕ್ಕೋಸ್ಕರ ಈ ಕೋಲು ನಾನು ಹೇಳಿದೆ ಅಲ್ಲ ಹೊಡೀಲಿಕ್ಕೆ ಕೋಲು ಸತ್ಯ ರಾತ್ರಿ ಕಲ್ಲ ಬಂದರೆ ದರೋಡೆಕಾರ ಬಂದರೆ ಹೊಡೀಲಿಕ್ಕೆ ಕೋಲು ಯಾರು ಯಾರಿಗೆ ಹೊಡೀಲಿಕ್ಕೆ ಕೋಲು ದರೋಡಕಾರ ಬಂದರೆ ಇವನು ಗಡಗಣ ನಡೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ ಇವನ ಕೈಯಲ್ಲಿ ಕೋಲಿದ್ರೆ ಕೊಡು ಅಂದರೆ ಕೊಡ್ತಾನೆ ಏನ್ಮಾಡ್ತಾನೆ ಆ ಕೋಲ್ತಿದ್ದು ಇವನಿಗೆ ಹೊಡಿತಾನೆ ಅಂದರೆ ಕಲ್ಲನಿಗೆ ಅನುಕೂಲ ಮಾಡಲಿಕ್ಕೆ ಕೋಲು ಅಷ್ಟೆ ಯಾರು ದುರ್ಬಲ ಅವನ ಕೈಯಲ್ಲಿ ಕೋಲು ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ ಕೋಲು ಇದ್ರೆ ಪ್ರಬಲನಿಗೆ ಕೊಟ್ಟರು ಇವ ನಮಸ್ಕಾರ ಮಾಡ್ತಾನೆ ಪ್ರಬಲ ಅಂತಿಟ್ಟುಕೊಳ್ಳಿ ಅವನಿಗೆ ಕೋಲು ಬೇಕಾ ಯಾಕೆ ಪ್ರಬಲ ಆದ್ದರಿಂದಲೇ ತನ್ನ ಕೈಯಿಂದ ಹೊಡೆದವನನ್ನು ಉರುಳಿಸಿ ಬಿಡ್ತಾನೆ ಆದರೆ ದುರ್ಬಲನಿಗೂ ಕೋಲು ಬೇಡ ಪ್ರಬಲನಿಗೂ ದುರ್ಬಲನಿಗೆ ಕೋಲಿದದ್ರಿಂದ ಅದನ್ನು ಬಳಸಲಿ ಗೊತ್ತಿಲ್ಲ ಆದ್ರಿಂದ ಪ್ರಬಲನಿಗೆ ಕೋಲಿನ ಅವಶ್ಯಕತೆನೆ ಇಲ್ಲ ದುರ್ಬಲನಿಂದ ಹೇಳ್ಕೊಂಡು ಓಡಿತಾನೆ ಅವನಿಗೆ ದಾಸರ ಅದನ್ನು ನೆನಪಿತ್ತಾರೆ ಅಂತ ಚಂಡವಿಕ್ರಮ ಅಂತ ಅಂದರೆ ಅಪರಿಮಿತವಾದ ಸಾಮರ್ಥ್ಯವುಳ್ಳವ ನಿನಗೆ ಯಾಕೆ ಶಂಕ ಯಾಕೆ ಚಕ್ರ ಯಾಕೆ ಯಾರು ದುರ್ಬಲ ಅವನಿಗೆ ಕೊಟ್ಟುಬಿಡು ಪ್ರಬಲನಿಗೆ ಆಯುಧದ ಅವಶ್ಯಕತೆನೇ ಇಲ್ಲ ಇನ್ನೊಬ್ಬರು ಈ ಕೊಟ್ಟ ಅವನಿಗೆ ಅಶ್ವತ್ಥಾಮಾಚಾರ್ಯನ ಹಾಗೆ ಹಾ ಅಶ್ವತ್ಥಾಮಾಚಾರ್ಯರು ಒಂದ್ಸಲ ಕೃಷ್ಣನನ್ನು ಹೇಳಿದ್ರಂತೆ ಕೃಷ್ಣ ನಿನ್ನ ಆಯುಧವೊಂದು ನನ್ಕೊಡು ಚಕ್ರವನ್ನು ಕೊಡುವನು ಆಶ್ಚರ್ಯ ಆಯಿತು ಕೃಷ್ಣನ ಯಾವತ್ತೂ ಕೇಳುವವ ಅಲ್ಲ ಕೃಷ್ಣನ ಹತ್ರ ಯಾಕೆ ಚಕ್ರ ಯಾಕೆ ಅದನ್ನು ದೇವ್ರು ಕೇಳ್ದ ಗೊತ್ತು ದೇವರಿಗೆ ಊರಿನಿಗೆ ಗೊತ್ತಾಗ್ಬೇಕಲ್ಲ ಅಶ್ವತ್ಥಾಮಾಚಾರ್ಯ ಹೇಗಿರ್ತಾರೆ ಅಶ್ವತ್ಥಾಮಾಚಾರ್ಯ ಹೇಳಿದ್ರಂತೆ ನನಗೆ ಚಕ್ರ ಬೇಕು ಯಾಕೆ ಅಂತಂದ್ರೆ ಈ ಚಕ್ರದಿಂದ ನಿನ್ನ ತಲೆ ಕಡೀಬೇಕು ಅದು ಕೊಡು ಅಂತ ಕೇಳಿದಂತೆ ಎಂತ ಜನ ನೋಡಿ ಕೃಷ್ಣನಿಂದ ಆಯುಧವನ್ನು ತೆಗೊಂಡು ಕೃಷ್ಣನೇ ತಲೆ ಕತ್ತರಿಸುವುದಂತ ಕೃಷ್ಣ ಹೇಳ್ದ ಆಯಿತು ತೆಗೆಯ ಅಂತ ಹೇಳಿದಂತೆ ಎತ್ತಲಿಕ್ಕಾಗಿಲ್ಲ ಅಶ್ವಥಾಮಾಚಾರ್ಯರಿಗೆ ಇನ್ನು ಹೊಡೆಯುವುದಿ ಎಲ್ಲಿಂದ ತಲೆ ಕಡಿಯುವುದಿ ಎಲ್ಲಿಂದ ಅಸಾಧ್ಯವಾದ ಮಾತು ಹಾಗೆ ದುರ್ಬಲರಿಗೆ ಆಯುಧ ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ ಪ್ರಬಲರಿಗೆ ಆಯುಧ ಬೇಕಾಗಿಯೇ ಇಲ್ಲ ಚಂಡ ವಿಕ್ರಮ ಕ್ರಮ ಅಂದರೆ ಸಂಸ್ಕೃತದಲ್ಲಿ ಕ್ರಮ ಪಾದ ವಿಕ್ಷೇಪೆ ಹೆಜ್ಜೆ ಇಡುವುದು ಅಂತ ಅರ್ಥ ವಿಕ್ರಮ ಅಂತಂದ್ರೆ ಅದು ವಿಶಿಷ್ಟ ರೀತಿಯಲ್ಲಿ ಇಡುವ ಹೆಜ್ಜೆ ಅರ್ಥಾತ್ ತನ್ನ ಹೆಜ್ಜೆ ಇಟ್ಟ ಇಟ್ಟ ಹೆಜ್ಜೆ ಹಿಂದೆ ಇಡುವುದಿಲ್ಲ ಇದೆಲ್ಲ ಬಲದ ಸಂಕೇತ ವಿಕ್ರಮ ಅಂದರೆ ಪರಾಕ್ರಮದ ಸಂಕೇತ ಚಂಡವಿಕ್ರಮ ಅಂತಂದರೆ ಭಯಂಕರವಾದ ಶತ್ರುವಿಗೆ ಭಯಂಕರವಾದ ಪರಾಕ್ರಮವನ್ನು ತೋರಿಸುವವರು ಅವನಿಗೆ ಚಂಡವಿಕ್ರಮ ಅಂತ ಹೆಸರು ನಮ್ಮ ದೇವರು ಪ್ರಚಂಡವಾದ ಸಾಮರ್ಥ್ಯವನ್ನು ಅನುಭವಿಸುವವರು ಇನ್ನೊಬ್ಬರ ಮುಂದೆ ತೋರಿಸುವವರು ಇಂತಹ ಚಂಡವಿಕ್ರಮ ತನ್ನ ಸಂಕಚಕರ ಆಯುಧವನ್ನು ತೆಗೆದು ತೋಂಡಮಾನ ನೃಪಾಲನೆಗಿತ್ತ ಯಾಕೆಂದರೆ ತನಗ್ಯಾಕೆ ಈ ಆಯುಧ ತೆಗೋ ಅಂತ ಕೊಟ್ಟಂತೆ ಯಾಕೆ ಇವನು ಸರ್ವಪ್ರಹರಣ ಅವನ ಇಲ್ಲಿ ನಕದಿಂದ ಶಿಖದ ಎಲ್ಲವೂ ಕೂಡ ಬಲ ತುಂಬಿರತಕ್ಕಂಥದ್ದು ಎಲ್ಲವೂ ಆಯ್ದನೇ ಅವನ ಕಾಲು ಅದು ಆಯುಧ ಅವನ ಕೈ ಅದು ಆಯುಧ ಅವನ ಕಣ್ಣು ಅದೂ ಆಯುಧ ಇಡೀ ಸರ್ವಾಂಗವೂ ಕೂಡ ಅದು ಆಯ್ದವೇ ಸರ್ವಪ್ರಹರಣ ಆಯ್ದ ಇನ್ನೊಬ್ಬರ ಪ್ರಾಣ ಅಪಹರಣ ಮಾಡುವ ಆಯುಧ ಹಾಗಾಗಿ ಚಂಡವಿಕ್ರಮನಿಗೆ ಶಂಕ ಯಾಕೆ ಚಕ್ರ ಯಾಕೆ ಚಂಡಮಾನಿ ಕೊಟ್ಟ ಖುಷಿ ಆಯ್ತು ನೋಡಿ ಅವನಿಗೆ ಏ ದೇವರು ಕೊಟ್ಟ ಶಂಖಚಕ್ರ ಅಂತ ಅದನ್ನು ಹಿಡ್ಕೊಂಡು ಯುದ್ಧ ಮಾಡಿದ್ನೋ ಫೋಟೋ ತೆಗೆಸಿ ಇಟ್ನೋ ಗೊತ್ತಿಲ್ಲ ಕೊಟ್ಟ ನೃಪಾಲನೆ ತೋಂಡಮಾನ ನೃಪಾಲನೆ ಕೊಟ್ಟ ತೋಂಡಮಾನ ನೃಪಾಲ ಅದನ್ನು ಹಿಡ್ಕೊಂಡ ದೇವರ ಆಯುಧ ಶಂಖಚಕ್ರ ಧಾರಣೆ ಮಾಡಿದ ಅವನಿಗೆ ಭಗವಂತ ಅನುಗ್ರಹ ಮಾಡಿದ ದಾತರು ಹೇಳ್ತಾರೆ ಭಗವಂತ ಶಂಖಚಕ್ರ ಆಯುಧವನ್ನು ಕೊಡ್ತಾನೆ ಯಾಕೆ ನಾವು ಧಾರಣೆ ಮಾಡಬೇಕು ಎರಡು ರೀತಿ ಧಾರಣೆ ಮಾಡಲಿಕ್ಕಾಗತ್ತೆ ಪೌಂಡ್ರಕವಾ ದೇವನು ಶಂಖಚಕ್ರ ಧಾರಣೆ ಮಾಡಿದ ಮಧ್ವಾಚಾರ್ಯರು ದೀನಸೇನ ದೇವರು ಶಂಖಚಕ್ರವನ್ನು ಧಾರಣೆ ಮಾಡಿದರು ತೋಂಡಮಾನ ನಪಾಲನು ಶಂಖಚಕ್ರ ಧಾರಣೆ ಮಾಡಿದ ನಾವು ಹೇಗೆ ಚನ್ ಶಂಕಚಕ್ರ ಧಾರಣೆ ಮಾಡಬೇಕು ಪೌಂಡ್ರಕ ವಾಸುದೇವನ ಹಾಗಲ್ಲ ಶಂಖಚಕ್ರ ಧಾರಣೆ ನಾವು ತೋಂಡಮಾನ ನ್ಪಾಲ ಧಾರಣೆ ಮಾಡಿದ ರೀತಿಯಲ್ಲಿ ಧಾರಣೆ ಮಾಡಬೇಕು ಅವು ಹೇಗೆ ಧಾರಣೆ ಮಾಡಿದ ಪೌಂಡ್ರಕ ವಾಸುದೇವ ನಾನೇ ವಾಸುದೇವ ನಾನೇ ಕೃಷ್ಣ ಅಹಂ ಬ್ರಹ್ಮಾಸ್ಮಿ ಅಂತ ಧಾರಣೆ ಮಾಡಿದ ಅನ್ನಂತ ಮತ್ಸಿಗೆ ತೋಂಡಮಾನ ನ್ಪಾಲ ಸಂಕೇತಕಿರ ಧಾರಣೆ ಮಾಡಿದ ಘಟಿಕಾಚಾರದಲ್ಲಿ ನಿಂತ ಸಂಕೇತಕ್ರವ ಹಿಡಿದ ಹನುಮಪ್ಪ ಇದ್ದಾನೆ ಅವನು ಹೇಗೆ ಧಾರಣೆ ಮಾಡಿದ ರೂಪಂ ರೂಪಂ ಪ್ರತಿರೂಪೋ ಬಭೂವಾ ನರಸಿಂಹ ದೇವರ ಪ್ರತಿರೂಪ ನಾನು ನಾನು ಪ್ರತಿಬಿಂಬಾಂತ ಧಾರಣೆ ಮಾಡಿದ ಪೌಂಡ್ರಕ ವಾಸುದೇವ ನಾನೇ ಕೃಷ್ಣಾಂತ ಧಾರಣೆ ಮಾಡಿದ ಹನುಮಪ್ಪ ಘಟಿಕಾಚಾರದಲ್ಲಿ ನಿಂತವ ಸಂಕೇತಕಿರ ಧಾರಣೆ ಮಾಡಿದ ನಾನು ಭಗವಂತನ ಆಭಾಸ ನಾನು ದೇವರ ಪ್ರತಿಬಿಂಬಾಂತ ಧಾರಣೆ ಮಾಡಿದ ಪ್ರತಿಬಿಂಬತ್ವ ಧಾರಣೆ ಮಾಡಿದ್ದಕ್ಕೆ ಭಗವಂತ ಪವಮಾನ ಪ್ರಜಾಪತಿ ಚಿತ್ರಮುಖ ಬ್ರಹ್ಮ ದೇವರ ಹಿರಣ್ಯ ಪದವಿಯನ್ನು ಕೊಟ್ಟ ಕೊನೆಗೆ ಸಾಯಿಜ್ಯ ಲೋಕ ಸಾಷ್ಟಿ ಮೋಕ್ಷವನ್ನು ಕರುಣಿಸಿದ ಹೀಗೆ ತೋಂಡಮಾನ ನೃಪಾಲನಿಗೆ ಶಂಖಚಕ್ರ ಕೊಡುವುದು ಕೊಟ್ಟ ಅವನು ಧಾರಣೆ ಮಾಡಿದ ನಾವು ಧಾರಣೆ ಮಾಡಬೇಕು ಪೌಂಡ್ರಕ ವಾಸುದೇವನಾಗಿ ಧಾರಣೆ ಮಾಡುವುದಲ್ಲ ಅದು ಬೆಳ್ಳಿದ್ದು ಬಂಗಾರದ್ದು ವಜ್ರದ್ದು ಎಂದು ಶಂಖಚಕ್ರ ಧಾರಣೆ ಮಾಡುವುದಲ್ಲ ನಾವು ಕೈಯಲ್ಲಿ ಭುಜದಲ್ಲಿ ಶಂಖಚಕ್ರ ಧಾರಣೆ ಮಾಡುವುದರ ಮೂಲಕ ಭಗವಂತನ ಸನ್ನಿಧಾನ ನನ್ನಲ್ಲಿದೆ ಭಗವಂತನ ಅನುಗ್ರಹ ಇದೆ ನನಗಿದು ರಕ್ಷಾ ಕವಚ ಅಂತ ನಾವು ಧಾರಣೆ ಮಾಡಿದರೆ ಶಂಕ ಅದು ಅಧ್ಯಾತ್ಮದ ಸಂಪತ್ತಾಗಿ ಚಕ್ರ ಅಧ್ಯಾತ್ಮ ಸಂಪತ್ತಿಗೆ ಪ್ರತಿಬಂಧಕವಾದ ದುರುತ ನಿವಾರಕವಾಗಿ ನಮಗೆ ರಕ್ಷಣೆಯನ್ನು ನೀಡುತ್ತದೆ ಅಂತ ನಾವು ಧಾರಣೆ ಮಾಡಬೇಕು ತೋಂಡಪಾಲ ತೋಂಡಮಾನ ನೃಪಾಲ ಈ ಶಂಖಚಕ್ರವನ್ನು ಧಾರಣೆ ಮಾಡಿದ ದೇವರು ಕೊಟ್ಟದ್ದನ್ನು ಧಾರಣೆ ಮಾಡಿದ ಬಲಾತ್ಕಾರ ಪೌಂಡ್ರಕವಾಸದೇವನಾಗಿ ಬಲಾತ್ಕಾರವಾಗಿ ಧಾರಣೆ ಮಾಡಿದ್ದಲ್ಲ ಚಂಡವಿಕ್ರಮನಾದ ಪರ ಭಗವಂತ ಇತ್ತ ಶಂಕಚಕ್ರವನ್ನು ಅವನು ಧಾರಣೆ ಮಾಡಿಕೊಂಡದ್ದು ತೋಂಡಮಾನ ಅಂತ ನಮ್ಗೇನಾಗಬೇಕು ಅಂದರೆ ತೋಂಡಮಾನರಾಗಬೇಕು ನಮಗೇನು ಮಾನ ಯಾವುದು ಅಂದರೆ ದೊಡ್ಡ ಕುರ್ಚಿ ಬೇಕು ದೊಡ್ಡ ಸ್ಥಾನ ಬೇಕು ದೊಡ್ಡ ಮಾನ ಬೇಕು ಅಲ್ಲ ಅವನಿಗೆ ಮಾನ ಅಂದರೆ ತೋಂಡ ತೋಂಡ ಅಂದರೆ ದಾಸ ಅಂತ ಅರ್ಥ ಭಕ್ತ ಅಂತ ಅರ್ಥ ವಕ್ತತ್ವ ದಾಸ್ಯ ಎಂಬಂತಹದ್ದೇ ಮಾನ ಮಾನದಂಡ ಆಗಬೇಕು ಭಗವಂತ ಶಂಕಚಕ್ರವನ್ನು ಕೊಟ್ರೆ ಆ ಶಂಖಚಕ್ರವನ್ನು ನಾವು ಧಾರಣೆ ಮಾಡುವುದಾಗಿದ್ರೆ ಏನು ಮಾನ ನಮಗೆ ತೋಂಡಮಾನ ತೋಂಡರ ಮನೆಯ ಅಂತ ಹೇಳ್ತಾರವರು ದಾಸರು ಅಂದರೆ ಭೃತ್ಯರಾಗಬೇಕು ನಾವು ದಾಸ್ಯವನ್ನು ಅನುಭವಿಸಬೇಕು ಭಗವಂತನ ಭೃತ್ಯರ ಭೃತ್ಯನಾನು ಅಂತ ನಾವು ಚಿಂತನೆ ಮಾಡಿದರೆ ಭಗವಂತನ ಸ್ವಾಮಿತ್ವವನ್ನು ಒಪ್ಪಿಕೊಂಡರೆ ಈ ಮಾನ ನಮಗೆ ಸಿಕ್ಕಿದು ಅಂತ ಆದರೆ ಅವಾಗ ಶಂಖಚಕ್ರ ಭಗವಂತ ಕೊಡ್ತಾನೆ ಭಗವಂತ ಕೊಟ್ಟ ಶಂಖಚಕ್ರ ಅದು ಸಿಗ್ನಲ್ ವೈಕುಂಠಕ್ಕೆ ಹೋಗಬಹುದು ಅಲ್ಲಿ ನಮಗೆ ಸ್ಥಾನಮಾನ ಸಿಗ್ತದೆ ಹೀಗೆ ತೋಂಡಮಾನ ನೃಪಾಲನಿಗೆ ಇತ್ತ ಭಗವಂತ ಶಂಖಚಕ್ರವನ್ನು ಕೊಟ್ಟ ಚಂದ್ರ ಭಗವಂತ ಚಂದವಿಕ್ರಮ ಈ ಉಪಾಸನೆ ಮಾಡಿದವ ತೋಂಡಮಾನ ಅವನು ಮಾನ ಏನು ಅಂದರೆ ಭಗವಂತ ಚಂಡ ವಿಕ್ರಮ ಭಗವಂತ ಅಪರಿಮಿತ ತಾಕತ್ತುಳ್ಳವ ಅಂತ ಉಪಾಸನೆ ಮಾಡಿದ ಹಾಗೆ ಉಪಾಸನೆ ಮಾಡಿದ್ದಕ್ಕೆ ಎಂಥ ಸಾಮರ್ಥ್ಯ ಕೊಟ್ಟು ಆ ಶಂಖಚಕ್ರವನ್ನು ಕೊಟ್ಟು ವಸುದಾನನ ಜೊತೆಗೆ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಕೊಟ್ಟು ಅಲ್ಲಿ ಒಂದು ರೀತಿಯಲ್ಲಿ ಜಯ ಇವಯೋಹ ಸಮಂಗರೀಷ ಇಬ್ಬರಿಗೂ ಜಯವನ್ನು ಕೊಟ್ಟು ಭಗವಂತ ಉದ್ಧಾರ ಮಾಡಿದ ಅನ್ನುವ ಕಥೆಯನ್ನು ಇಲ್ಲಿ ಹೇಳ್ತಾರೆ ನಿಜವಾಗಿ ತೋಂಡಮಾನ ಈ ಭಗವಂತನ ಭಕ್ತನಾದ ವಸುದಾನನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸನ್ನದ್ದತೆ ಮಾಡಿದ್ದೇ ಒಂದು ರೀತಿ ತಪ್ಪು ಇಂತಹ ತಪ್ಪನ್ನು ಭಗವಂತ ಅವಗಣನೆ ಮಾಡಿದ ಮನ್ನಿಸಲಿಲ್ಲ ದುರಿತವನ್ನು ನಿವಾರಣೆ ಮಾಡಿ ಅವನಿಗೆ ಅನುಗ್ರಹ ಮಾಡಿದ ಅಂತ ಈ ಕಥೆಯನ್ನು ದಾಸ ನಮ್ಮ ಮಂದಿ ಇಟ್ಟಿದ್ದಾರೆ ಚಂಡವಿಕ್ರಮ ಚಕ್ರಶಂಕವ ತೋಂಡಮಾನ ನೃಪಾಲನಿ ಗಿತ್ತ ತೋಂಡಪಾಲ ತೋಂಡಮಾನ ನೃಪಾಲನಿ ಗಿತ್ತ ಆ ಶಬ್ದ ನುಡಿ ನೃಪಾಲನಿ ಗಿತ್ತ ಒಬ್ಬ ಮನುಷ್ಯರನ್ನು ಶೋಷಣೆ ಮಾಡುವವ ಇನ್ನೊಬ್ಬ ನೃಪಾಲ ಮನುಷ್ಯರನ್ನು ಪಾಲನೆ ಮಾಡುವವ ಮನುಷ್ಯರ ಒಳಗಿದ್ದ ಭಗವಂತನನ್ನು ಗೌರವಿಸಿ ಆದರಿಸಿ ಅವನನ್ನು ಪಾಲನೆ ಮಾಡುವವರಿಗೆ ಶಂಕಚಕ್ರವನ್ನು ಕೊಟ್ಟ ಭಾಂಡಕಾರಕ ಭೀಮನ ಮೃದಾಭರಣಗಳಿಗೆ ಒಲಿದ ಭಾಂಡಕಾರ ಭೀಮ ಅವನ ಮೃದಾಭರಣಗಳಿಗೆ ಒಲಿದ ಭೀಮ ಅಂತ ಭೀಮ ಒಬ್ಬ ಮತ್ತೊಬ್ಬ ಭೀಮಯ ಭೀಮ ಅಂದರೆ ಭಾರೀ ಭಕ್ತಿಯ ಸಂಕೇತ ಮೃತಾಹ ಮಾಹ ಯಸ್ಮಿನ್ ಅಂತ ಆಚಾರ್ಯರೇ ವಿವರಣೆ ಕೊಟ್ಟಿದ್ದಾರೆ ಭಕ್ತಿ ಜ್ಞಾನ ತುಂಬಿರತಕ್ಕಂಥವನು ಭೀಮ ಮತ್ತೊಬ್ಬ ಭೀಮ ಇವನು ಅಷ್ಟೇ ಅದೇ ರೀತಿಯಾಗಿ ಅವನ ಯೋಗ್ಯತೆಗೆ ಅನುಗುಣವಾಗಿ ಭಕ್ತಿಯನ್ನು ತುಂಬಿಸಿಕೊಂಡವ ಏನು ಅವನು ಮಾಡುವ ಸಾಧನೆ ಭಾಂಡಕಾರ ಅವನ ಪಾತ್ರೆಯನ್ನು ತಯಾರು ಮಾಡುವವ ಭಾಂಡ ಭಾಂಡವನ್ನು ನಿರ್ಮಾಣ ಮಾಡುವವ ಪಾತ್ರೆಯನ್ನು ನಿರ್ಮಾಣ ಮಾಡುವವ ಮಣ್ಣಿನ ಪಾತ್ರೆ ನಿರ್ಮಾಣ ಮಾಡುವ ಅವನು ಉದ್ಯೋಗ ತನ್ನ ಉದ್ಯೋಗವನ್ನು ಪ್ರಾಮಾಣಿಕವಾಗಿ ತಾನು ಮಾಡುತ್ತಿದ್ದ ತನ್ನ ಉದ್ಯೋಗವನ್ನು ತಾನು ಮಾಡಿ ಅದನ್ನು ಭಗವಂತನಿಗೆ ತನ್ನ ಕೈಯಲ್ಲಾದ ಸೇವೆಯನ್ನು ನಡೆಸ್ತಿದ್ದ ಏನು ಸೇವೆ ಮೃದಾಭರಣಗಳಿಗೆ ಒಲಿದ ತನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ಏನು ಸಮರ್ಪಣೆ ಮಾಡುವುದು ತನ್ನಲ್ಲಿ ಏನಿದೆ ಅದನ್ನು ಸಮರ್ಪಣೆ ಮಾಡುವುದು ತನ್ನಲ್ಲಿ ಏನಿದೆ ಮತ್ತೇನಿಲ್ಲ ತನ್ನ ಮನೆ ತನ್ನ ಮನೆ ಇರೋದು ಮಣ್ಣು ಮಾತ್ರ ದೇವರಿಗೆ ಮಣ್ಣು ಸಮರ್ಪಣೆ ಮಾಡಿದ ದೇವರ ಆಯಿತು ಅಂತ ಏನು ಮಣ್ಣು ಮಣ್ಣನ್ನು ಸಮರ್ಪಣೆ ಮಾಡಿದ ಸಮರ್ಪಣೆ ಮಾಡಿದ ಬಗೆ ಹೇಗೆ ಮಣ್ಣಿನಿಂದ ಪುಷ್ಪದ ಆಕಾರ ಮಾಡಿದ ಮಣ್ಣಿನಿಂದಲೇ ಪುಷ್ಪ ನಿರ್ಮಾಣ ಮಾಡಿದ ಮಣ್ಣಿನಿಂದಲೇ ತುಳಸಿ ಸಮರ್ಪಣೆ ಮಾಡ ತುಳಸಿಯನ್ನು ತಯಾರು ಮಾಡಿದ ಮಣ್ಣಿನಿಂದಲೇ ಮಂಜೇರಿ ತಯಾರು ಮಾಡಿದ ದೇವರಿಗೆ ಸಮರ್ಪಣೆ ಮಾಡಿದ ಶ್ರೀಕೃಷ್ಣ ಯನ ಅಂತ ಅರ್ಪಣೆ ಮಾಡಿದ ಯಾಕೆಂದ್ರೆ ಗಾರ್ಡನ್ ಮಾಡಲಿಕ್ಕೆ ಆಗಿಲ್ಲ ಅವನ ಹತ್ರ ಗೊತ್ತಿಲ್ಲ ಜಾಗ ಇಲ್ಲ ತಾಳ್ಮೆಯಿಂದ ಹಾಗಾಗಿ ಮಣ್ಣಿನಿಂದಲೇ ಮಡಿಕೆ ಮಾಡಿದ ಒಂದು ಮಣ್ಣಿನ ತುಳಸಿ ಮಾಡಿದ ಅದರಲ್ಲಿಟ್ಟು ಕೃಷ್ಣ ಅರ್ಪಣ ಅಂತ ಹೇಳಿದ ದೇವರಿಗೆ ಭಾರಿ ಖುಷಿಯಾಯಿತು ಪರಿಮಳ ಇರುವುದು ಎಲ್ಲಿ ಅಂದರೆ ಆ ಹೂವಿನಲ್ಲಿ ಅಲ್ಲ ಈ ಮಣ್ಣಿನ ಹೂವಲ್ಲೇ ಪರಿಮಳ ಬರಲಿಕ್ಕೆ ಪ್ರಾರಂಭ ಆಯಿತು ತುಳಸಿಯ ಕಂಪು ಅಲ್ಲಿಲ್ಲ ಈ ಮಣ್ಣಿನ ತುಳಸಿಯಲ್ಲಿಯೇ ಕಂಪು ಬಂತು ದೇವರಿಗೆ ಭಾರಿ ಖುಷಿಯಾಯಿತು ತನ್ನ ಮೈ ಮೇಲೆ ಇದನ್ನೇ ಇಟ್ಟುಕೊಂಡ ರಾಜ ನಿತ್ಯ ದೇವರಿಗೆ ಅರ್ಚನೆ ಮಾಡುವುದು ಬಂಗಾರದ ತುಳಸಿ ಬಂಗಾರದ ಪುಷ್ಪ ಅದಕ್ಕೆ ವಜ್ರದ ಎಲ್ಲ ನವರತ್ನಗಳನ್ನು ಕೂಡಿಸಿ ದೇವರಿಗೆ ಅರ್ಪಣೆ ಮಾಡುವುದು ಒಂದು ದೇವರ ಮೈ ಮೇಲೆ ಇರೋದು ಕೆಳಗೆ ಚೆಲಾ ಆಗಿ ಬೆಳಕಿತ್ತು ರಾಜ ಪೂಜೆ ನೋಡಲಿಕ್ಕೆ ಬಂದರೆ ಮರುದಿವ್ಸ ದೇವರ ಮೈ ಮೇಲೆ ಈ ಮಣ್ಣಿನ ತುಳಸಿ ಮಣ್ಣಿನ ಪುಷ್ಪ ರಾಜನಿಗೆ ಸಿಟ್ಟು ಬಂತು ಎಂತ ಇದು ಅಧಿಕ ಪ್ರಸಂಗ ಇದು ಯಾರು ದುರ್ಬುದ್ಧಿ ನಾನು ಬಂಗಾರ ರತ್ನ ಎಲ್ಲ ಅದನ್ನು ದೂರ ಮಾಡಿ ಇದು ಈ ಮಣ್ಣಿನ ತುಳಸಿ ಪುಷ್ಪ ಎಲ್ಲ ಏರಿಸ್ತಾರೆ ಯಾರು ಯಾರು ಅಂತ ವಿಚಾರ ಮಾಡಿದರೆ ದೇವರೇ ರೂಪದಿಂದ ಬಂದು ಹೇಳದ ರಾಜ ನಿನ್ನದು ಬಂಗಾರ ಅದು ದುರ್ಗಂಧ ಬರ್ತಿತ್ತು ಅದಕ್ಕೆ ಆ ಪುಷ್ಪ ಬಿಸಾಡಿದೆ ಮತ್ತೆ ಮಣ್ಣಿನ ಪುಷ್ಪ ಉಪಾರಿಯೂ ಗಮಗಮ ಪರಿಮಳ ಬರ್ತಿತ್ತು ಮೈವೇರ ಹಾಕ್ಕೊಂಡೆ ಕೇಳ್ದ ಹೊಲ ಬಂಗಾರದ್ದು ಪರಿಮಳ ಇಲ್ಲ ಅಂತ ಹೇಳ್ತಿ ಮಣ್ಣಿದು ಪರಿಮಳ ಬರುತ್ತೆ ಅಂತ ಹೌದು ಮಣ್ಣು ಪರಿಮಳ ಅಲ್ಲಿ ಗಂಧ ಇರುದೇ ಮಣ್ಣಲ್ಲಿ ಬಂಗಾರ ನೋಡ್ಲಿಕ್ಕೆ ಮಾತ್ರ ಅದು ಕಣ್ಣು ಮುಚ್ಚಿ ಮೂಗಿನ ಹತ್ತಿರ ಇಟ್ಟರೆ ಎಂಥದೂ ಇಲ್ಲ ಅದು ಆದ್ರೆ ಪರಿಮಳ ಬರಲಿಲ್ಲ ದೇವರು ಹೇಳ್ದ ಪರಿಮಳ ಅಂದ್ರೆ ಭಕ್ತಿಯ ಪರಿಮಳ ಅದರಲ್ಲಿಲ್ಲ ಹಾಗಾಗಿ ಅದನ್ನು ತೆಗೆದು ಬಿಸಾಡಿದೆ ಮಣ್ಣಿನದಲ್ಲಿ ಪರಿಮಳ ಇತ್ತು ಭಕ್ತಿ ಜ್ಞಾನಗಳ ಸುಗಂಧ ಇತ್ತು ನಾನು ಮೈ ಮೇಲೆ ಹಾಕ್ಕೊಂಡೆ ಅಂತ ದೇವರು ಹೇಳ್ತಾನೆ ಅಂತೆ ಹಾಗಾಗಿ ಭಾಂಡಕಾರ ಒಬ್ಬ ಕುಂಬಾರ ಕುಲಾಲ ಸಮಾಜ ಕೆಳಗೆ ಇಷ್ಟಂತಹ ಒಂದು ವರ್ಗ ಅಲ್ಲಿ ಬಂದಿರತಕ್ಕಂತಹ ಭೀಮಾ ತನ್ನ ಭಕ್ತಿಯಿಂದ ಮಣ್ಣಿನಿಂದ ನಿರ್ಮಾಣ ಮಾಡಿರತಕ್ಕಂತಹ ದಳವನ್ನು ಪುಷ್ಪವನ್ನು ಅರ್ಪಣೆ ಮಾಡಿದರೆ ಭಗವಂತ ಭಕ್ತಿಯಿಂದ ಕೊಟ್ಟದ್ದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿದ ಅವನನ್ನು ಉದ್ಧಾರ ಮಾಡಿದ ನಿಜವಾಗಿ ನೋಡಿದರೆ ಇದೊಂದು ಅಪರಾಧ ಅಲ್ವಾ ಒಬ್ಬರು ಪೂಜೆ ಮಾಡೋದು ಇದು ಎಷ್ಟು ಅಪರಾಧ ಒಬ್ಬರು ಏ ಪುಷ್ಪ ಏರಿಸುವುದು ಆಚೆ ಹೋದಗಳನ್ನು ತೆಗೆಯದು ಇದನ್ನು ಹಾಕುವುದು ಒಂದು ರೀತಿಯಲ್ಲೇ ಅಪರಾಧ ದೇವರು ಹೇಳಿದ ಅಪರಾಧ ಆದರೂ ಪರವಾಗಿಲ್ಲ ಯಾಕೆಂದರೆ ನಿನ್ನ ಭಕ್ತಿ ದೊಡ್ಡದು ಹಾಗಾಗಿ ಭಕ್ತಿಗೆ ಭಗವಂತ ಮೆಚ್ಚಿದ ಭಾಂಡಕಾರ ಇವಾಗ ಏನಾಗಬೇಕು ನಾವು ಭಾಂಡಕಾರರಾಗಬೇಕು ಬಂಡುಕೋರರಾಗಬಾರದು ನಾವು ಭಾಂಡಕಾರರಾಗಬೇಕು ಭಾಂಡ ನಿರ್ಮಾಣ ಮಾಡಬೇಕು ಎಂತ ಭಾಂಡ ನಿರ್ಮಾಣ ಮಾಡಬೇಕು ಇನ್ನೊಬ್ಬರ ಜೀವನಕ್ಕೆ ಉಪಯುಕ್ತವಾದ ಭಾಂಡವನ್ನು ನಿರ್ಮಾಣ ಮಾಡಬೇಕು ಇನ್ನೊಬ್ಬರ ಜೀವನಕ್ಕೆ ಉಪಯುಕ್ತವಾದ ಬಾಂಡ ಅಂದ್ರೆ ಅವರ ಗಂಜಿ ಅನ್ನ ಏಕಾದಶಿ ದಿವಸ ಬೇಯಿಸಲಿಕ್ಕೆ ಅಲ್ಲ ಬೇರೆ ದಿವಸಗಳಲ್ಲಿ ಬೇಯಿಸಲಿಕ್ಕೆ ಬೇಕಾಗಿರತಕ್ಕೂ ನಿರ್ಮಾಣ ಮಾಡಬೇಕು ಭಾಂಡಕಾರರಾಗಬೇಕು ನಾವು ಭಾಂಡಕಾರರಾದ್ರೆ ಅಂದ್ರೆ ಇನ್ನೊಬ್ಬರ ಭೂತೇಶು ಭೂತೇಶು ವಿಚಿತ್ಯ ದೀರ ಜೀವನಕ್ಕೆ ಬೇಕಾಗಿರತಕ್ಕಂತಹ ಪಾತ್ರ ಪರಳೆಗಳನ್ನು ವ್ಯವಸ್ಥೆ ಮಾಡುವವರು ನಾವಾದ್ರೆ ಅರ್ಥಾತ್ ಅದನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದರೆ ಭಗವಂತ ನಮಗೆ ಅನುಗ್ರಹಿಸುತ್ತಾನೆ ಭಾಂಡಕಾರರ ಭಾಂಡಕಾರಕ ಭೀಮ ಭಾಂಡಕಾರಕ ಭಾಂಡವನ್ನು ನಿರ್ಮಾಣ ಮಾಡುವ ಭೀಮನ ಮೃದಾಭರಣಗಳಿಗೆ ಒಲಿದ ಪ್ಲಾಸ್ಟಿಕ್ ಹೂಗಳಿಗೆ ಒಲಿದ ಅಂತ ಇಲ್ಲಿ. ಇಲ್ಲ ಇಲ್ಲಿ ನಮ್ದು ಭಕ್ತಿ ಇದು ಅಂತ ಅದೇ ಉಪಯೋಗ ಅಲ್ಲ ಅಂದ್ರೆ ಭಕ್ತಿ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಮಣ್ಣಿನಿಂದ ನಿರ್ಮಾಣ ಮಾಡಿದಂತಹ ಮೃದಾಭರಣಗಳಿಗೆ ಒಲಿದ ಮಂಡೆ ಆಕಾಶ ರಾಜನ ಹೆಂಡತೀಯ ನುಡಿಕೇ ಮಗಳಿಗೆ ಗಂಡ ನೆನೆಸಿದ ಇದು ಸಮಸ್ಯೆ ಮಂಡೆಯೊಡೆದ ನಮ್ಮ ಮಂಡೆ ಒಡೆಯುವ ಶಬ್ದ ಇದು ಮಂಡೆ ಎಡೆದ ಆಕಾಶ ರಾಜನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡ ನೆನೆಸಿದ ಅಂತ ಗೊತ್ತಿದ್ದು ಶ್ರೀನಿವಾಸ ಕಲ್ಯಾಣ ನಿತ್ಯ ಕಥೆ ನಾವು ಶ್ರೀನಿವಾಸ ಕಲ್ಯಾಣ ಗೊತ್ತು ನಮಗೆ ಮಂಡೆ ಹೊಡೆದದ್ದು ಯಾರು ಯಾರ ಮಗಳನ್ನು ಮದುವೆ ಮಾಡಿಕೊಂಡದ್ದು ದಾಸರು ಹೇಳ್ತಾರೆ ಜಗನ್ನಾಹ ದಾಸರು ಶ್ರೀನಿವಾಸನ ಪರಮ ಭಕ್ತರು ಹೇಳ್ತಾರೆ ಮಂಡೆ ಒಡೆದ ಆಕಾಶ ರಾಜನ ಆಕಾಶರಾಜ ಮಂಡೆ ಒಡೆದ ಅದಕ್ಕೆ ಅವನ ಹೆಂಡತಿಯ ಮಾತು ಕೇಳಿ ತನ್ನ ಮಗಳನ್ನು ಕೊಟ್ಟ ಅದನ್ನು ವೆಂಕಟೇಶ ಮದುವೆ ಮಾರಿಕೊಂಡ ಗಂಡ ನೆನೆಸಿದ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡ ನೆನೆಸಿದ ಅಂತ ಈ ಶಬ್ದ ತಲೆಬಿಸಿ ಮಾಡುವಂತಾದ್ದು ಮಂಡೆ ಎಡೆದ ಗೊತ್ತು ಮಂಡೆ ಯಾರು ಅಂತ ಅದು ಗೋವಿತ್ತು ಗೋವನ್ನು ಸಾಕಿದ್ದ ಆ ಗೋವು ವಾಪಸ್ ಸಾಯಂಕಾಲ ಬರ್ತಿತ್ತು ಬಂದ್ರೆ ಹಾಲಿಲ್ಲ ರಾಜನಿಗೆ ದೂರು ಹೋಯಿತು ಹಸು ಹಾಲು ಕೊಡುವುದಿಲ್ಲ ಅಲ್ಲ ಹಸು ಅಷ್ಟು ತಿನ್ನುತ್ತೆ ಎಲ್ಲಿ ಹೋಯಿತು ಸಾಧ್ಯವಾದ ಪ್ರಶ್ನೆ ಹಸು ಹುಲ್ಲು ಏನಾಯಿತು ಅಂತ ಪ್ರಶ್ನೆ ಗೋಪಾಲಕ್ಕ ಹೇಳಿದ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಅಂದ್ರೆ ಏನು ನೀವೇ ಕೊಡದಿರಬೇಕು ಅಂತ ಪಾಪವನ್ನು ಆ ಹಸು ಹಿಡ್ಕೊಂಡು ಹೋಗಿ ಬರುವಾಗ ಎಲ್ಲ ದಪ್ಪಾಗಿ ಕಾಣಿಸ್ತಿದ್ದ ಅದು ಹೇಳಿದ್ರೆ ನೀನೇ ಕುಡಿದಿರಬೇಕು ಅವನ ತಲೆ ಹೊಡೀಲಿಕ್ಕೆ ಪ್ರಾರಂಭ ಮಾಡಿದ ಪಾಪ ಅವನ ತಲೆ ಹೊಡೆದ್ರೆ ಅವನು ಮತ್ತೆ ಜಾಗೃತನ ಅದ ಯಾವಾಗ ಪೆಟ್ಟು ಬಿತ್ತು ಇನ್ನೇನು ಮಾಡೋದು ಅಂತ ಹುಡುಕ್ಲಿಕ್ಕೆ ಹೊರಟ ಹೊರಟ್ರೆ ಚಿಕ್ಕ ಬಿತ್ತು ಈಗ ಹಸು ಹುಲ್ಲು ತಿನ್ನುವುದು ಹಾಲು ತಯಾರಾಗುವುದು ಮತ್ತೆ ಸಮರ್ಪಣೆ ಮಾಡಲು ಕೊಡುದು ಹಾಲು ಮಾರುದು ಯಾರಿಗೆ ಅಂತಂದ್ರೆ ಯಜಮಾನನಿಗೆ ಅಲ್ಲ ಗೋಪಾಲನಿಗೆಲ್ಲ ಯಾರು ಹುಲ್ಲು ಹಾಕಿದ್ದಾರೆ ಅವರಿಗೆ ಹಾಲು ಕೊಟ್ಟು ಬರಬಹುದು ಹುಲ್ಲು ಹಾಕಿದ್ದ ಯಾರು ಹುತ್ತದ ಒಳಗೆ ಕೂತವ ಅವಾ ಹುಲ್ಲು ಹಾಕ್ತಿದ್ದ ಹಾಲು ತಯಾರಾಗ್ತಿತ್ತು ಒಳಗಿನ ಹಾಲು ತಯಾರು ಮಾಡಿದ್ದೋವನೇ ಅದನ್ನು ಕೆಚ್ಚಲ್ನಿಂದ ಸುರಿದದ್ದನ್ನು ಕುಡೀತಿದ್ದ ಆ ಹುತ್ತದ ಒಳಗೆ ಅಡಗಿ ಕೂತ ಆ ದೇವರು ಹಾಲು ಕುಡಿತಿದ್ರು ಹೇಗೆಂದರೆ ಆ ದನ ತನ್ನ ಕೆಚ್ಚಲ್ನಿಂದ ಹಾಲನ್ನು ಸುರಿಸ್ತಿತ್ತು ಅದು ಬಾಯಿಗೆ ಬೀಳುತ್ತಿತ್ತು ಶೀನಿವಾಸ ಆ ಹಾಲು ನೋಡಿ ಆ ಗೋವು ಕೂಡ ಅದಕ್ಕೆ ಗೊತ್ತು ತನಗೆ ಹಾಲು ಯಾರು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಕೊಡಬೇಕು ಅಂತ ಅದು ಭಗವಂತನ ಬಾಯಿಗೆ ನೀವು ಪ್ರಯತ್ನ ಪಟ್ಟರೂ ಆಗಲಿಕ್ಕಿಲ್ಲ ಅದು ಇವರಿಗೆ ಮಾತ್ರ ಸಾಧ್ಯ ನಾವು ಯಾವುದಾದ್ರು ದರದ ಕೆಚ್ಚರಿಗೆ ಬಾಯಿ ಹಾಕಿದರೆ ಕಾಲನ್ನ ಒದು ತಿನ್ನಬೇಕಾಗಿತ್ತಷ್ಟೇ ಅದು ಶ್ರೀನಿವಾಸನ ಬಾಯಿಗೆ ಹಾಲು ಬಿತ್ತು ಭಗವಂತ ಅದನ್ನು ಸ್ವೀಕಾರ ಮಾಡಿದ ಕುಡಿದ ಬರುವಾಗ ವಾಪಸ್ ಬರುವಾಗ ಹಾಲಿಲ್ಲ ಖಾಲಿ ಕೇಳಿದ ರಾಜ ಆಕಾಶ ರಾಜ ಕೇಳಿದ ಎಲ್ಲಿ ಹೋಯಿತು ಹಾಲು ಅಂತ ಅದು ಗೋಪಾಲಕ ಹೇಳಿದ ಇವತ್ತು ಸಿಕ್ಕಿಬಿದ್ದ ಅಂದ ಅದು ಆ ಗೋವು ಕೆಚ್ಚಲ್ನಿಂದ ಹಾಲು ತರಿಸ್ಬೇಕು ಅವನ ಬಾಯಿಗೆ ಬೀಳಬೇಕು ಹೊಡೆದ ಕುಟಾರದಿಂದ ಹೊಡೆದ ಶ್ರೀನಿವಾಸರ ತಲೆಗೆ ಬಿತ್ತು ಪೆಟ್ಟೆ ಬಿತ್ತು ರಕ್ತ ಎಷ್ಟು ಎತ್ತರ ಹೇಳ್ತಾರೆ ಅದರಲ್ಲಿ ವರ್ಣನೆ ಮಾಡ್ತಾರೆ ಅದು ಮರದ ತುದಿಯ ತನಕ ಆ ಅಲ್ವಾ ದೇವರಿಗೆ ರಕ್ತದ ಬಲ ಜಾಸ್ತಿ ಅಲ್ವಾ ಬರ್ತಿತ್ತು ಚಿಮ್ಮಿತುಂಟು ಅಲ್ಲಿ ಮರದ ತನಕ ರಕ್ತ ಚಿಮ್ಮಿತಂತೆ ಇದೆಲ್ಲ ತಲೆ ತಿನ್ನುವ ಸಮಸ್ಯೆಗಳೆಲ್ಲ ಇದೆ ರಕ್ತ ಪ್ರಾಕೃತ ರಕ್ತನೋ ನಮಗೆಲ್ಲ ರಕ್ತ ಇರುವುದುಂಟು ನಾಡಿಯಲ್ಲಿ ಹರಿಯುವುದುಂಟು ಅದು ಆಕಾಶ ತನಕ ಚಿಮ್ಮುವುದುಂಟು ಸರಿ ನಮ್ಮ ದೇವರದ ರಕ್ತ ಹೀಗಾಗುವುದುಂಟ ಅದೆಲ್ಲ ಕೃಷ್ಣನ ರಕ್ತ ಹರಿತಲ್ಲ ಹಾಗೆ ಭೀಷ್ಮಾಚಾರ್ಯರು ಹೇಳ್ತಾರಲ್ವಾ ಅವರು ಭೀಷ್ಮಾಚಾರ್ಯರು ಕೃಷ್ಣನನ್ನು ಸ್ತೋತ್ರ ಮಾಡುವ ಕೃಷ್ಣನನ್ನು ಕೂಡಿಸಿ ಹೇಳ್ತಾರೆ ಕೃಷ್ಣ ನೋಡು ನಿನ್ನ ಮೇ ಮೇಲಿಗೆ ಬಾಣ ಪ್ರಯೋಗ ಮಾಡಿ ರಕ್ತ ಹರಿವಾಗಿ ನಾನು ಮಾಡಿದೆ ಅಂತ ಭೀಶ್ವಾಚಾರ್ಯ ಸ್ತೋತ್ರ ಮಾಡೋದು ವಿಶ್ವಸ್ಥವ ರಾಜ್ಯದಲ್ಲಿ ಹಾಗೆ ಇದನ್ನು ವ್ಯಾಖ್ಯಾನ ಮಾಡಬೇಕಾದ್ರು ಅದಕ್ಕೆ ವಾದ್ರಾಜರು ವ್ಯಾಖ್ಯಾನ ಮಾಡ್ತಾರೆ ಅದು ಕೃಷ್ಣನ ಮೇ ಬಾಣ ಪ್ರಯೋಗ ಮಾಡಿದ್ರೆ ಭೀಷ್ಮಾಚಾರ್ಯರು ರಕ್ತ ಬಂತು ಚೆಲ್ಲಿತು ಚಿಮ್ಮಿತು ಅಂತ ಹೇಳ್ತಾರಲ್ಲ ಅದರ ಅರ್ಥ ಏನು ಗೊತ್ತೋ ಭೀಷ್ಮಾಚಾರ್ಯರು ಬಾಣಪ್ರಯೋಗ ಮಾಡಿದ್ದು ಹೌದು ರಕ್ತ ಬಂದದ್ದು ಹೌದು ಕೃಷ್ಣ ರಕ್ತದಿಂದ ಸಿಕ್ತನಾದದ್ದು ಹೌದು ಯಾರ ರಕ್ತದಿಂದ ಸಿಕ್ತಾದದ್ದು ತನ್ನ ರಕ್ತದಿಂದ ಅಲ್ಲ ಭೀಷ್ಮಾಚಾರ್ಯರು ಆಚೆ ಈಚೆ ಇದ್ದವರ ಮೇಲೆಲ್ಲ ಬಾಣಪ್ರಯೋಗ ಮಾಡಿದ್ದು ಆ ರಕ್ತ ಚಿಮ್ಮಿ ಕೃಷ್ಣನ ಮೇ ಮೇಲೆತ್ತು ಕೃಷ್ಣ ರಕ್ತ ಸಿಕ್ತನಾದ ಅಂತ ತನ್ನ ಮೇ ಬಂದದ್ದಲ್ಲ ಯಾಕೆಂದರೆ ಅದು ಅವನ ಚರ್ಮವು ಅದು ವರ್ಮವು ಕೂಡ ಏನೂ ಅಂತ ಇದೆ ಅವನ ಕವಚನೂ ಭೇದಿಸಲಿಲ್ಲ ಅಂತ ಅಂದ ಮೇಲೆ ಅದು ಅದರ ಒಳಗೆ ಅನ್ನಮಯ ಕೋಶ ಅದನ್ನು ತೂತು ಮಾಡುವ ಸಂದರ್ಭನೇ ಇಲ್ಲ ರಕ್ತ ಬರಲಿಕ್ಕೆ ಅವಕಾಶವೂ ಇಲ್ಲ ಜ್ಞಾನಾಂದಮಯ ಶರೀರದಲ್ಲಿ ರಕ್ತದಲ್ಲಿನ ಬರಬೇಕು ಆದ್ರಿಂದ ಅಲ್ಲಿ ಪಕ್ಕದ ತೇನೆಯವರ ಮೇಲೆ ಪ್ರಯುಕ್ತವಾದ ಬಾಣದಿಂದ ಚಿಮ್ಮಿದ ರಕ್ತ ಅದು ದೇವರ ಮೇಲೆ ಬಿತ್ತು ಅಂತ ಅಷ್ಟೇ ವ್ಯಾಖ್ಯಾನ ಮಾಡಬೇಕಾದ ಹೊರತು ಇಲ್ಲಿ ರಕ್ತ ಅದು ಶ್ರೀನಿವಾಸನ ತಲೆ ಮೇಲೆ ತಲೆ ಒಡೆದಾಗ ಸಿಮ್ಮಿದ್ದಲ್ಲ ಅಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಪೆಟ್ಟು ಬಿತ್ತು ಅಲ್ಲಿರ್ತಕ್ಕಂತಹ ರಕ್ತ ಶ್ರೀನಿವಾಸನ ಮೇ ಮೇಲೆ ಬಿತ್ತು ಶ್ರೀನಿವಾಸ ಗಟ್ಟಿಯಾಗಿ ಹಚ್ಚಿ ಉರಿಡಿ ತೋರಿಸಿಕೊಂಡು ಬಂದ ಹೊಡೆದ ಗೋಪಾಲ ಮೇ ರಕ್ತ ಬಂತು ರಕ್ತ ಬಂತು ಅಂತ ಮತ್ತೆ ಸೇವೆ ಮಾಡಲಿಕ್ಕೆ ಜನ ಬಂತರು ಇದು ಮಂಡ್ಯ ಹೊಡೆದದ್ದು ಕತೆ ಯಾರು ಇದು ದಾಸುತ್ತಾರೆ ಮಂಡ್ಯ ಒಡೆದ ಆಕಾಶ ರಾಜ ಅಕಾಶ ರಾಜ ಮಂಡ್ಯ ಆಕಾಶ ರಾಜನಿಗೆ ಮಗಳಿದ್ಲು ಪದ್ಮಾವತಿ ಆ ಪದ್ಮಾವತಿಯನ್ನು ಮದುವೆ ಹಾಕಬೇಕು ಅಂತ ಹೊರಟ ವನದಲ್ಲಿ ಖಂಡಿಸಿಕೊಂಡ್ಲು ಒಪ್ಪಲಿಲ್ಲ ಕೊನೆಗೆ ಕೊರವಂಜಿಯ ವೇಷ ಹಾಕೊಂಡು ಧರಣಿದೇವಿ ಹತ್ರ ಹೋದ ಧರಣಿ ದೇವಿ ಹತ್ರ ಅವಳು ಮತ್ತೆ ಪದ್ಮಾವತಿಯ ಮನೆಗೆ ಕರ್ಕೊಂಡು ಬಂದ್ಲು ಪದ್ಮಾವತಿ ಜ್ವರ ಬಾಬಾ ಒದ್ದಾಡ್ತಾ ಇದ್ಲು ಕೊನೆಗೆ ಆ ಮುಟ್ಟಿತು ಕರವಂಜಿ ಅಂದ್ರೆ ಕರವಂಜಿ ಅಲ್ಲ ಅದು ಇವನೇ ವೆಂಕಟೇಶನೇ ಓದ್ದು ಕೊರವಂಜಿ ಆಗಿ ಮುಟ್ಟಿದ ಅವಳು ಜ್ವರ ಪರಿಹಾರ ಆಯಿತು ದೇವಿ ಹೋಗಿ ಹೇಳಿದ್ದು ಆಕಾಶರಾಜನಿಗೆ ಹೇಳಿದಾಗ ಆಕಾಶರಾಜ ಒಪ್ಪಿದ ತನ್ನ ಮಗಳನ್ನು ಕೊಟ್ಟ ಅಂತ ಏನು ಬೇಕಾಗಿತ್ತು ಅಂತಂದ್ರೆ ಮಂಡ್ಯ ಒಡೆದ ಆಕಾಶರಾಜ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಒಡೆದಿಲ್ಲ ಆಕಾಶರಾಜ ಮಂಡ್ಯ ಒಡೆದಿಲ್ಲ ದಾಸರು ಯಾಕೆ ಹೇಳಿದರು ಅಂತಂದ್ರೆ ಭತ್ತ ಅಪರಾಧ ಸಹಿಷ್ಣು ಅವನು ಅಪರಾಧ ಮಾಡಿದ ಅದರೂ ಭಗವಂತ ಅದನ್ನು ತೈಸಿಕೊಂಡ ಅವನಿಗೆ ಅನುಗ್ರಹ ಮಾಡಿದ ಅಂತ ತುರಿ ತೈದು ಹೊಡೆದಾಗ ಎಷ್ಟು ಪಾಪ ಪೆಟ್ಟು ಕೊಟ್ಟರೆ ಹೊಡೆದ್ರೆ ಎಷ್ಟು ಪಾಪ ಅದು ಮಗುವಿಗೆ ಹೊಡೆದ್ರೆ ಪಾಪ ಬರುತ್ತೆ ಅಂತ ಹೇಳ್ತೇವೆ ದೇವರಿಗೆ ಹೊಡೆದ್ರೆ ಎಷ್ಟು ಪಾಪ ಬರಬೇಕಿಲ್ಲ ಯಾರ್ದೋ ಸಿಟ್ಟನ್ನು ಹೋಗಿ ಶಾಲಿಗ್ರಾಮಕ್ಕೆ ತೋರಿಸಿಕೊಟ್ರೆ ದೇವರೇ ನೀನು ಈಗ ಮಾಡಿದ್ದೀಯಾ ಅಂತ ಹೊಡೆದರೆ ಆ ಶಾಲಿಗ್ರಾಮ ಹೊಡೆದೋ ಅಷ್ಟೇ ಲಾಸ್ಟ್ ನಮಗೆ ಅದು ಸಿನಿಮಾ ತನಗೆ ಹೊಡೆದ್ರೆ ಇವನಿಗೇ ಲಾಸ್ಟ್ ಪಾಪ ಬಂತು ದೇವರದನ್ನು ನಿವಾರಣೆ ಮಾಡಿದ ದುರುತವನ್ನು ನಿವಾರಣೆ ಮಾಡಿದ ಅಂತ ಹೇಳಬೇಕಾಗಿತ್ತು ಅದಕ್ಕೆ ದಾಸರು ಹೇಳಿದರು ಮಂಡ್ಯ ಒಡೆದ ಆಕಾಶರಾಜನ ಹೆಂಡತಿಯ ಮಾತನ್ನು ಕೇಳಿ ಗಂಡನೆನಿಸಿದ ಅವಳ ಮಗಳಿಗೆ ಗಂಡ ಅಂತ ಎನಿಸಿಕೊಂಡ ಅಂತ ಹೇಳ್ತಾನೆ ಮಂಡ್ಯ ಒಡೆದ ಎ ಹೇಗೆ ಅಂತ ತಲೆ ಎತ್ತಿನ್ನುವ ಸಮಸ್ಯೆ ಅದಕ್ಕೆ ಮಂಡ್ಯ ಒಡೆದ ಅಂತ ಮಂಡ್ಯ ಒಡೆದ ಅಂದರೆ ಎರಡು ಹೌದು ಶ್ರೀನಿವಾಸಂದು ಮಂಡೆ ಒಡೆದ ಶ್ರೀನಿವಾಸ ಆಕಾಶರಾಜನ ಮಂಡೆ ಒಡೆದ ಅಂತ ಅಲ್ವಾ ಇಲ್ಲದಿರೇವನ್ ಒಪ್ತಿದ್ನ ಹೋಗಿ ಹೊಡೆದ ಶ್ರೀನಿವಾಸ ಯಾರಿಗೆ ಆಕಾಶರಾಜನಿಗೆ ಹೊಡೆದ ಹೊಡೆದಾಗ ಮೊದಲು ಒಪ್ಲಿಲ್ಲ ಯಾವಾಗ ಧಿಯೋಯೋನ ಪ್ರಚೋದಯ ಭಗವಂತ ಹೋಗಿ ಹೊಡೆದ ಆಗ ಆಕಾಶರಾಜನಿಗೆ ಆಯಿತು ಒಪ್ಪಿಗೆ ಆಯಿತು ತನ್ನ ಮಗಳನ್ನು ಕೊಟ್ಟ ಮಗಳಿಗೆ ಗಂಡ ಎನಿಸಿದ ಮಂಡೆ ಎಡದ ಅಂದ್ರೆ ಅದು ಇಡೀ ಹರಿಕಥಾಮೃತ ಸಾರದ ಮಂಡ್ಯ ಹೊಡೆದ ಅಂತ ಹೊಡೆದ್ದು ಗೋಪಾಲಕನ ಇರಬಹುದು ಗೋಪಾಲಕ ಅಲ್ಲ ಹೊಡೆದ್ದು ಮತ್ತ ಯಾರು ಹೊಡೆದದ್ದು ಮಂಡ್ಯ ಹೊಡೆದದ್ದು ಯಾರು ಆಕಾಶ ರಾಜನೇ ಹೊಡೆದದ್ದು ಯಾಕೆ ಆಕಾಶ ರಾಜ ಹೊಡೆದದ್ದು ಹೇಗೆ ಆಕಾಶ ರಾಜ ಹೊಡೆದದ್ದು ಅದು ಹಾಲು ಕೊಡಲಿಲ್ಲ ಹಾಲು ಬರುವಾಗ ಇರಲಿಲ್ಲ ಅಂತ ಆಕಾಶರಾಜ ಹೊಡೆದ ಗೋಪಾಲಕನಿಗೆ ಗೋಪಾಲ ಆ ಶ್ರೀನಿವಾಸನಿಗೆ ಹೊಡೆದ ಅದ್ರ ಹೊಡೆದದ್ದು ಯಾರು ಗೋಪಾಲ ಬುದ್ಧಿ ಕೊಡೋಕೆ ಅವರಿಗೆ ಹೊಡೆದದ್ದಲ್ಲ ಅವರಿಗೆ ಅವರು ಹೋದರೂ ಅಷ್ಟೇ ಇದ್ರೂ ಅಷ್ಟೇ ಬಿಟ್ಟರೂ ಅಷ್ಟೇ ಯಾವಾಗ ಆಕಾಶರಾಜ ಗೋಪಾಲಕನಿಗೆ ಹೊಡೆದ ಆ ಪೆಟ್ಟು ನೋವಿತ್ತಲ್ಲ ಹಾಗಾಗಿ ಆ ನೋವು ಶ್ರೀನಿವಾಸರಿಗೆ ಹೊಡೆಸಿತ್ತು ಅದರಿಂದ ಗೋಪಾಲಕನ ಪಾತ್ರ ಅದರಲ್ಲಿಂದ ಆಕಾಶರಾಜಂತೆ ಅದರಲ್ಲಿ ಪಾತ್ರ ಇರುವಂತಹದ್ದು ಅಂದರೆ ಆಕಾಶರಾಜ ಹೊಡೆಸಿದ್ದು ಒಂದು ರೀತಿಯಲ್ಲಿ ಯಾರು ಹೊಡೆಸಿದ ಅವರೇ ಹೊಡೆದದ್ದು ಲೋಕದಲ್ಲಿ ಕ್ರಮ ಹಾಗೆ ನಾನು ಹೇಳಿ ಪಾಪ ಮಾಡಿಸಿದ್ರೆ ನಾನೇ ಪಾಪಗಾರ ಆಗುವುದು ಯಾರು ಮಾಡಿದ ಅವ ಪಾಪಗಾರ ಅಲ್ಲ ಒಂದು ಕೊಲೆ ಮಾಡಿಸ್ತೇವೆ ಮಾಡಿಸ್ತೇನೆ ನೋಡೋಣ ಕೊಂದ್ರೆ ನಿನಗೆ ಎಷ್ಟು ಕೋಟಿ ಸಾವಿರ ಕೋಟಿ ಡಾಲರ್ ಬಹುಮಾನ ಅಂತ ಘೋಷಣೆ ಇತ್ತಲ್ಲ ಹಾಗೆ ಕೊಲ್ಲಿಸಿದ್ದು ಅದು ಇಷ್ಟು ಹಣ ಕೊಟ್ಟು ಇಷ್ಟು ಹಣ ಕೊಡ್ತೇನೆ ಕೊಲ್ಲುವುದು ಅದು ಕೊಲ್ಲುದು ಯಾರು ಆ ವ್ಯಕ್ತಿ ಕೊಲ್ಲೋದಲ್ಲ ಇವ ಕೊಟ್ಟ ಹಣ ಧನವನ್ನು ಕೊಲ್ಲಿಸೋದು ಆಕ ಗೋಪಾಲಕ ಹೊಡೆದದ್ದಲ್ಲ ಗೋಪಾಲನೆ ಮಾಡುವವ ಅವನ್ ಯಾಕೆ ಹೊಡಿತಾನೆ ಹೊಡೋದ್ ಯಾರು ಆಕಾಶ ರಾಜ ಗೋಪಾಲಕನಿಗೆ ಹೊಡೆದ ಆ ಪೆಟ್ಟು ನೋವು ವೇದನೆ ಸಂಕಟ ಅದು ಶ್ರೀನಿವಾಸನಿಗೆ ಹೊಡೆಯುವಾಗಿ ಮಾಡಿತು ಅದನ್ನ ಮಂಡೆ ಹೊಡೆದ್ದು ಯಾರು ಅಂದ್ರೆ ಗೋಪಾಲಕ ಅಲ್ಲ ಗೋಪಾಲಕನಿಗೆ ಪ್ರೇರಣೆ ಮಾಡಿದ ಆಕಾಶ ರಾಜ ಅದು ಮಂಡೆ ಹೊಡೆದದ್ದು ಅದರಿಂದ ಮಂಡೆ ಒಡೆದ ಆಕಾಶರಾಜನ ಮಗಳಿಗೆ ಗಂಡ ನೆನೆಸಿಕೊಂಡ ಮೂಲತಃ ನಾವು ಹೊರಟು ನೋಡಿದ್ರೆ ಅದು ಮಂಡೆ ಒಡೆದ ಅಂದ್ರೆ ಮಂಡೆ ಒಡೆಸಿಕೊಂಡ ಅಂತ ಒಂದರ್ಥ ಮಂಡೆ ಒಡೆಯುವ ಹಾಗೆ ಮಾಡಿದವ ಅಂತ ಮತ್ತೊಂದು ಅರ್ಥ ಮಂಡೆ ಒಡೆದವ ನೇರವಾಗಿ ಗೋಪಾಲಕ ಮಂಡೆ ಒಡೆದುವ ಹಾಗೆ ಮಾಡಿದವ ಆಕಾಶರಾಜ ಆಕಾಶರಾಜ ಅಲ್ಲ ಮೂಲತಃ ಭಗವಂತನೇ ಮಂಡೆ ಒಡೆದದ್ದು ಯಾಕೆಂದರೆ ಇದೆಲ್ಲ ನಾಟಕ ಭಗವಂತನದ್ದು ಮಾಡಿ ಮಾಡಿಸುವ ಸಿದ್ಧಾಂತ ಎಲ್ಲ ಇಡೀ ಹರಿಕ ಇರುದೇ ಹಾಗೆ ಅವನು ಮಾಡ್ತಾನೆ ಮಾಡಿಸ್ತಾನೆ ಯಾರಾದರೂ ಹೊಡೆದ್ರೆ ಅವನು ಹೊಡೆದದ್ದಲ್ಲ ಮತ್ತೆ ಅವನ ಭಗವಂತನೇ ಹೊಡೆಸುವಂತಹದ್ದು ಹಾಗಾಗಿ ಆಕಾಶರಾಜನಿಗೆ ಈ ಹೊಡೆಯುವ ಅವಕಾಶ ಮಾಡಿಕೊಟ್ಟದ್ದು ಅದು ಭಗವಂತ ಇಷ್ಟು ಮಾಡದೆ ಹೋಗಿದ್ರೆ ಆಕಾಶರಾಜನಿಗೆ ಬುದ್ಧಿ ಬರ್ತಿರ್ಲಿಲ್ಲ ಹಾಗಾಗಿ ಆಕಾಶರಾಜನಿಗೆ ಒಳಗೆ ಪ್ರೇರಣೆ ಮಾಡಿಸಿ ಅವನಿಗೆ ಗೋಪಾಲಕನಿಗೆ ಬೈದು ಆಕ್ಷೇಪ ಮಾಡಿ ಅವನು ಹೊಡೆಯುವ ಹಾಗೆ ಭಗವಂತನದ್ದೇ ಇದು ನಾಟಕ ಆದ್ರಿಂದ ಮಂಡ್ಯ ಯಾರು ಅಂತ ನಾವು ವಿಚಾರ ಮಾಡಿದರೆ ಕೊನೆಗೆ ಅದು ಶ್ರೀನಿವಾಸನಿಗೆ ಅನ್ವಯ ಆಗುತ್ತೆ ಮಂಡ್ಯ ಬಡದದ್ದು ಗೋಪಾಲ ಗೋಪಾಲನಿಗೆ ಹೊಡೆದ ಆಕಾಶರಾಜ ಅಲ್ಲಿಗೂ ಅನ್ವಯ ಮಾಡಲಿಕ್ಕಾಗುತ್ತೆ ಮಂಡ್ಯ ಒಡೆದ ಆಕಾಶರಾಜನ ಮಗಳಿಗೆ ಹೆಂಡತಿಯ ಮಾತು ಕೇಳಿ ಗಂಡ ನೆಲೆಸಿದ ಅಂತ ಮಂಡ್ಯ ಒಡೆದ ಆಕಾಶರಾಜನಿಗೆ ಒಂದು ಅನ್ವಯ ಮಾಡಬಹುದು ಅಥವಾ ಮಂಡ್ಯ ಒಡೆದ ಶ್ರೀನಿವಾಸ ಗಂಡ ನೆಲೆಸಿದ ಇದು ಇಡೀ ಹರಿಕ ಸಾರದ ಜಿಷ್ಟಿದು ಮಂಡ್ಯ ಹೊಡೆದದ್ದು ಯಾರು ಅಂದರೆ ಯಾರೂ ಅಲ್ಲ ಗೋಪಾಲಕನೂ ಅಲ್ಲ ಆಕಾಶರಾಜನೂ ಅಲ್ಲ ಅವನ ನಿಂತ ಭಗವಂತನೇ ಮಂಡ್ಯ ಹೊಡೆದದ್ದು ತನ್ನ ಪಂಡೆಗೆ ಹೊಡಿಬೇಕಾದರೆ ಅವನೇ ಇನ್ನೊಬ್ಬರು ಸಮರ್ಥನಲ್ಲ ದೇವರಿಗೆ ಹೊಡೀಬೇಕಾದ್ರೆ ದೇವರೇ ಸಮರ್ಥ ಹೊರತು ಇನ್ನೊಬ್ಬ ಸಮರ್ಥ ಅಲ್ಲ ಆದ್ರಿಂದ ಭಗವಂತನೇ ತನ್ನಿಗೆ ತಾನು ಪೆಟ್ಟು ಕೊಟ್ಟುಕೊಂಡ ತಾನೇ ಹೊಡೆದುಕೊಂಡ ಇನ್ನೊಬ್ಬರು ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಇದು ಇಡೀ ಹರಿಕತಾಮಸ ಸಾರದ ಜೇಷ್ ಇಡೀ ಶಾಸ್ತ್ರದ ಸಾರ ತಾನು ಮಾಡಿ ಮಾಡಿಸುವವ ತಾನು ಹೊಡೆದು ಹೊಡೆಸುವವ ಇದು ಭಗವಂತ ತೋರಿಸಿಕೊಟ್ಟ ಆಕಾಶರಾಜನ ಒಳಗೆ ನಿಂತು ಗೋಪಾಲಕನಿಗೆ ಹೊಡೆದ ಗೋಪಾಲಕರ ಒಳಗೆ ನಿಂತು ತನ್ನ ತಲೆಗೆ ತಾನು ಹೊಡೆಸಿಕೊಂಡ ಅದರಿಂದ ಮಂಡೆ ಒಡೆದ ಅಂದರೆ ತಾನೇ ಮಂಡೆ ಯಾರ ಮಂಡೆ ಒಡೆದ ಗೋಪಾಲಕನದ್ದಲ್ಲ ಆಕಾಶರಾಜರದ್ದೇ ಮಂಡೆ ಒಡೆದ ಕೊನೆಗೆ ತನ್ನ ಮಂಡೆಯನ್ನೇ ಹೊಡೆದ ಅರ್ಥಾತ್ ತನಗೆ ಪೆಟ್ಟು ಬಿದ್ದ ಹಾಗೆ ಅಭಿನಯ ಮಾಡಿಸಿಕೊಂಡು ಧರಣೀ ದೇವಿಯ ಮಾತನ್ನು ಕೇಳಿ ಆಕಾಶ ಹೆಂಡತಿಗೆ ಗಂಡ ನೆನೆಸಿಕೊಂಡು ಈ ಶಬ್ದಗಳುಂಟಲ್ಲ ಯಾ ಹೆಂಡತಿಗೆ ಗಂಡ ನೆನೆಸಿಕೊಂಡ ಇದು ಜಟಿಲವಾದಂತಹ ಶಬ್ದಗಳಲ್ಲಿ ಮಂಡೆ ಎಡೆದ ಆಕಾಶರಾಜನ ಹೆಂಡತಿಯ ನುಡಿಕೇಳಿ ಮಗಳಿಗೆ ಅವನ ಹೆಂಡತಿ ಆ ಮಾತು ಹೇಳಿದ್ದು ಹೆಂಡತಿಯ ನುಡಿಕೇಳಿ ಅಂದರೆ ಇದು ಧ್ವನಿ ಇದೆ ಇಲ್ಲಿ ಹೆಂಡತಿಯ ನುಡಿಕೇಳಿ ಅಂತ ಅಂದರೆ ಭಗವಂತ ಪದ್ಮಾವತಿಯನ್ನು ಮದುವೆ ಮಾಡಿಕೊಂಡ ಪದ್ಮಾವತಿ ಯಾರು ಅಂತಂದ್ರೆ ಲಕ್ಷ್ಮೀ ಹೌದು ಅಲ್ಲ ವಾಕ್ಯಾರ್ಥಗಳು ಕಲಿತಲೇ ಇದೆ ಆದ್ರಿಂದ ಪದ್ಮಾವತಿ ಅದು ರಾವಣ ಅಪಹಾರ ಮಾಡಿದ ಪ್ರತೀಕದಲ್ಲಿದ್ದ ಸ್ತ್ರೀ ಅಂತ ಒಪ್ಪಿಕೊಂಡ್ರೆ ಪದ್ಮಾವತಿ ಲಕ್ಷ್ಮಿ ಅಲ್ಲ ಅಂತಾಯ್ತು ಪದ್ಮಾವತಿಯನ್ನು ಭಗವಂತ ಸ್ವೀಕಾರ ಮಾಡಿದ ಸ್ವೀಕಾರ ಮಾಡಬೇಕಾಗಿದ್ರೆ ಕೊಲ್ಲಾಪುರಕ್ಕೆ ಫೋನ್ ಮಾಡಿದ್ದ ಬರಲಿಲ್ಲ ಕೊನೆಗೆ ಕಾರು ಕೊಟ್ಟು ಕಲಿಸಿದ್ದ ಬರಲಿಲ್ಲ ಕೊನೆಗೆ ಹೋಗಿ ಎಲ್ಲಾರನ್ನೂ ಕಲಿಸಿ ಕರೆ ಕಳಿಸಿದ ಅವ್ರು ಬಂದು ಕೇಳಿದ ಅಮ್ಮನವ್ರ ಅಮ್ಮ ಹೇಗೆ ಪದ್ಮಾವತಿ ಕೈ ಹಿಡಿಯಲಿಲ್ಲ ಅಂತ ಹೆಂಡತಿಯ ನುಡಿ ಕೇಳಿ ಕೊಲ್ಲಾಪುರದ ಅಮ್ಮ ಹೇಳಿದ್ರು ಆಯ್ತಪ್ಪ ಮದುವೆ ಮಾಡಿಕರು ಈ ಸಲ ಒಂದು ಆಯ್ತು ಒಟ್ಟು ಕೊಟ್ಟರು ಕೊನೆಗೆ ಮದುವೆ ಮಾಡಿಕೊಂಡ ಹೆಂಡತಿಯ ನುಡಿ ಅಂದರೆ ಆಕಾಶರಾಜನ ಅಂತ ಬೇಡ ಹೆಂಥ ಹೆಂಡತಿಯ ನುಡಿ ಕೇಳಿ ಭಗವಂತ ತಾನು ಪಾಣಿಗ್ರಹಣ ಮಾಡಿಕೊಂಡಂತೆ ಯಾಕೆಂದ್ರೆ ಕೊಲ್ಲಾಪುರದಿಂದ ಕರೆಸಿದ್ದಕ್ಕೊಂದು ವ್ಯವಸ್ಥೆ ಆಗಬೇಕಲ್ಲ ಅವಳು ಹೋದಕ್ಕೆ ಕರೆಸಿದ್ದಕ್ಕೆ ಹೀಗೆ ಮಗನಿಗೆಯ ನನ್ವೇ ಆಗಬೇಕು ಆಕಾಶರಾಜನಿಗೆ ಅನ್ವಯ ಆಗಬೇಕು ಹೇಗೆ ಅನ್ವಯ ಮಾಡುದು ಆಕಾಶರಾಜನ ಮಗಳಿಗೆ ಗಂಧ ಅನಿಸಿದ ಇಳಿದಿದ್ರೆ ಆಕಾಶರಾಜನ ಹೆಂಡತಿಯ ಮಗಳಿಗೆ ಇದು ಯಾಕೆ ಇಷ್ಟೇ ಎಲ್ಲ ಹೇಳ್ಬೇಕ್ರಿ ಆಕಾಶರಾಜನ ಮಗಳಿಗೆ ಗಂಧ ಎನಿಸಿದ್ರೆ ಸಾಕಾಗುದಿಲ್ವಾ ಆಕಾಶರಾಜನ ಹೆಂಡತಿಯ ಮಗಳು ಅಂದ್ರೆ ಕೆಟ್ಟಾರ್ಥಕ್ಕ ಅವಕಾಶ ಇದೆ ಆದ್ರಿಂದ ಸರಸ್ವರ ಅನ್ವಯ ಆಗಬೇಕಾದ್ರೆ ಸ್ವಲ್ಪ ಹೀಗೆ ಆಕಾಶರಾಜನ ಮಗಳಿಗೆ ಗಂಧ ನೆನೆಸಿದ ಮತ್ತೆ ಹೆಂಡತಿಯ ನುಡಿ ಕೇಳಿ ಯಾರ ಹೆಂಡತಿ ಇದು ಹೆಂಡತಿ ಅಂದರೆ ಯಾರಾದ ಹೆಂಡತಿಯನ್ನು ಹೆಂಡತಿ ಅಂತ ಹೇಳುವುದಿಲ್ಲ ಹೆಂಡತಿಯ ಮಾತು ಕೇಳುವವ ಅಂದ್ರೆ ಇನ್ನೂ ಬರ ಹೆಂಡತಿಯ ಮಾತು ಕೇಳುವವ ಅಂತ ಅರ್ಥ ಇಲ್ಲ ಎಲ್ಲಿಯೂ ಕೂಡ ಹೆಂಡತಿಯ ಮಾತು ಕೇಳುವವಾದ್ರೆ ತನ್ನ ಹೆಂಡತಿಯ ಮಾತು ಕೇಳುವವಾದ್ರೆ ಅರ್ಥ ಆದ್ರಿಂದ ಭಗವಂತ ತನ್ನ ಹೆಂಡತಿಯಾದ ಲಕ್ಷ್ಮಿಯ ಮಾತನ್ನು ಕೇಳಿ ನುಡಿ ಕೇಳಿ ಅವಳ ನುಡಿಯನ್ನು ಕೇಳಿ ಅಂದರೆ ಅವಳ ಮನಸ್ಸನ್ನು ಒಪ್ಪಿಕೊಂಡು ಭಗವಂತ ಮಗಳಿಗೆ ಅಂದರೆ ಆಕಾಶರಾಜನ ಮಗಳಿಗೆ ಗಂಡ ನೆನೆಸಿದ ಗಂಡ ಅಂತ ಎನಿಸಿಕೊಂಡ ಗಂಧ ಆದದ್ದಲ್ಲ ದಾಸರಷ್ಟು ಚೆನ್ನಾಗಿದೆ ಜಾರಿ ಬೀಳುವುದಿಲ್ಲ ಗಗಳಿಗೆ ಗಂಡ ನೆನೆಸಿದ ಗಂಡ ಅಂತ ಆನಿಸಿಕೊಂಡ ಅಲ್ಲಿ ಮನಾವತಿ ಹೇಳುವುದು ಅಲ್ವಾ ಪದ್ಮಾವತಿಯೇ ಗಂಡ ಅಂತ ಹೇಳ್ತೇವೆ ನಾವಷ್ಟೇ ಹೌದೋ ಕೇಳಿದ್ರೆ ಅಲ್ಲ ಯಾಕೆಂದ್ರೆ ಲಕ್ಷ್ಮಿಯ ಪತಿಯ ಅವ ಹೊರತು ಇನ್ನೊಬ್ಬರ ಪತಿಯ ಅಲ್ಲವ ಗಂಡ ನೆನಸಿದ ಗಹನ ಮಹಿಮಾ ಎಂತಂದ್ರೆ ಇದು ಗಹನ ಮಹಿಮಾ ಇದು ಅರ್ಥ ಆಗುವುದಿಲ್ಲ ಅರ್ಥ ಆಗುವುದಿಲ್ಲ ಅಂತ ದಾಸರ ಹೇಳಿದ್ರೆ ನಿಮಗೆ ಅರ್ಥ ಆಗುವುದಿಲ್ಲ ಇದು ಗಹನ ಮಹಿಮೆ ಇಲ್ಲಿದ್ರೆ ಎಲ್ಲಾದರೂ ಏಕಾದಶಿ ಮದುವೆ ಅಂತ ಉಂಟ್ರಿ ಅವನಿಗೆ ಏಕಾದಶಿ ನಿತ್ಯ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಇವತ್ತು ಏಕಾದಶಿ ದಿವಸ ಆಗುತ್ತೆ ಆಗ್ಬಹುದಾ ನಾವು ಮಾಡಿಕೊಳ್ಬಹುದಾ ಇಲ್ಲ ನೀವು ಮಾಡಿಕೊಳ್ಬೇಕು ನೀನು ನಾನು ಮಾಡಿಕೊಳ್ಬಹುದು ಯಾಕೆ ಗಹನ ಮಹಿಮಾ ಯಾಕೆಂದ್ರೆ ಅವನಿಗೆ ಏಕಾದಶಿ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತು ಗಹನ ಮಹಿಮಾ ಅಂದರೆ ನೂರು ವರ್ಷದ ಆಯುಷ್ಯ ನೀವು ನೋಡಿ ಬ್ರಹ್ಮದೇವರ ಪಂಚಾಂಗ ತೆಗೆದು ನೋಡಿದರೆ ಯಾವಾಗ ಏಕಾದಶಿ ಬರುತ್ತೆ ಬೇರೆ ಪಂಚಾಂಗ ಹರಿದು ಗಹನ ಮಹಿಮ ಅದು ಅವರ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಪಾರ ಮಹಿಮ ಗಹನ ಮಹಿಮ ನಿತ್ಯ ಕಲ್ಯಾಣ ಯಾಕೆಂದರೆ ಹೆಂಡತಿ ಇಲ್ಲದಿದ್ದರೆ ಮದುವೆ ಆಗತಕ್ಕ ಸಂದರ್ಭ ನಿತ್ಯ ಲಕ್ಷ್ಮಿ ಅವಿಯೋಗಿಯಾಗಿರ್ತಕ್ಕಂತಹ ಭಗವಂತ ಅವನ ನಿತ್ಯ ಮಹಿಮೆ ಅವನು ಅದರಿಂದ ಗಹನವಾದ ಮಹಿಮೆ ವಿದ್ವಾಂಸರೂ ತಲೆ ಕೆಡಿಸಿಕೊಳ್ಳಬೇಕಾದ ಮಹಿಮೆ ಗಹನ ಆಳವಾದ ಮಹಿಮೆ ಎಷ್ಟು ಆಲೋಚನೆ ಮಾಡಿದ್ರು ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಮತ್ತಷ್ಟು ತಿಳ್ಕೊಳ್ಳಿಕ್ಕಿದೆ ಗಹನ ಭಶಿಮ ಗದಾಬ್ಜಧರ ಪಾಣಿ ಎಲ್ಲ ಶ್ರೀನಿವಾಸನ ಬಗ್ಗೆ ಹೇಳಿಕೊಂಡು ಬಂದದ್ದು ಕೊನೆಗಾಗುವಾಗ ಶ್ರೀನಿವಾಸ ನಟುವುದ ಶಂಖಚಕ್ರ ನೃಪಾಲನಿಗೆ ಕೊಟ್ಟು ಬಿಟ್ಟ ಮತ್ತೆ ಉಳಿದದ್ದೆಷ್ಟು ಹೇಳುದು ದಾಸರು ಗದಾಬ್ಜಧ ದರ ಪಾಣಿ ಗದಾ ಕಮಲ ಎಲ್ಲರೂ ಉಳಿತು ಶಂಕಚಕ್ರ ಗದಾ ಪದ್ಮ ಶ್ರೀನಿವಾಸನ ಕೈಯಲ್ಲಿ ಶಂಕಚಕ್ರ ಇತ್ತು ಅಂತಂಡಮಾನನಿಗೆ ಕೊಟ್ಟ ಮತ್ತೇನು ಮಾಡುದು ಕೈ ಖಾಲಿ ಉಳಿಯಿತು ಮತ್ತೇನು ಮಾಡಿದ ಗದಾಧವನ್ನು ತರಿಸಿಕೊಂಡ ಗದಾ ಅಬ್ಜ ದರ ಗದೆಯನ್ನು ಅಬ್ಜವನ್ನು ಧಾರಣೆ ಮಾಡಿಕೊಂಡ ಗದಾ ಅಬ್ಜ ದರ ನೇಹ ನಾನಾಸ್ತಿ ಕಿಂಚನಿಯ ಅರ್ಥವನ್ನು ಚಿಂತನೆ ಮಾಡಬೇಕಾದ್ದು ನಾವು ಶ್ರೀನಿವಾಸನನ್ನು ಚಿಂತನೆ ಮಾಡ್ತೇವೆ ಶ್ರೀನಿವಾಸನನ್ನು ಚಿಂತನೆ ಮಾಡುವಾಗ ಹೇಗೆ ಚಿಂತನೆ ಮಾಡಬೇಕಾದ್ದು ಮೂಲರೂತಿಯಾದ ನಾರಾಯಣ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಶ್ರೀನಿವಾಸ ಬೇರೆ ಅಲ್ಲ ಅಂತ ಅನುಸಂಧಾನ ಅದಕ್ಕೆ ದಾಸರು ಹೇಳ್ತಾರೆ ಗದಾ ಅಬ್ಜ ಗದೆಯನ್ನು ಅಬ್ಜವನ್ನು ಹೊತ್ತುಕೊಂಡವ ಗದಾ ಗದ ದರ ಗದ ಅಂದರೆ ಗದೆ ಅಬ್ಜ ಅಂದ್ರೆ ಕಮಲ ಅದನ್ನು ಕೈಯಲ್ಲಿ ಹೊತ್ತುಕೊಂಡವ ಗದಾ ಅಬ್ಜ ದರ ನೃಪಾಲನಿಗೆ ಚಕ್ರ ಕೊಟ್ಟ ಗದಾ ಪದ್ಮವನ್ನು ಹಿಡ್ಕೊಂಡ ನಿಮ್ಗೆ ಯಾರಿಗಾದ್ರೂ ಬೇಕಾ ಅಂತ ಕೇಳಿದ ಗದ ಬೇಕಾ ಪದ್ಮ ಬೇಕಾ ಹೇಳಿದ ಪದ್ಮ ಬೇಕು ಆದರೆ ಗದೆ ಹಿಡ್ಕೊಳ್ಳಿ ಅಂತ ಹೇಳಿದ ಏನು ಪದ್ಮ ದರ ಧಾರಣೆ ಮಾಡಬೇಕು ನಾವು ಪದ್ಮ ಬೇಕು ನಮಗೆ ಅದಕ್ಕೆ ಗದಾ ಹಿಡಿದುಕೊಳ್ಬೇಕು ಅಂತ ಹೇಳಿದ ಪದ್ಮ ಅಂದರೆ ಪದ್ಮಕೋಶ ಪ್ರತೀಕಾಶಂ ಒಳಗೆ ಪದ್ಮ ಇದೆ ಹೃದಯ ಪದ್ಮ ಇದೆ ಆ ಪದ್ಮ ಮುಚ್ಚಿ ಹೋಗಿ ಬಿಟ್ಟಿದೆ ಅದು ಅಧೋಮುಖವಾಗಿ ಮುಚ್ಚಿದೆ ಆ ಪದ್ಮ ಮೇಲ್ಮುಖ ಅದು ಅರಳಬೇಕು ಒಳಗೆ ಅರಳಿತು ಅಂದರೆ ಭಗವಂತನ ಬಿಂಬದ ದರ್ಶನ ಆಯಿತಾಗತ್ತೆ ಇದಾಗಬೇಕು ಅಬ್ಜದರ ಕಮಲವನ್ನು ಇಟ್ಕೊಂಡಿದ್ದಾನೆ ಬೇಕ ಅಂತ ಬಿಜೆಪಿ ಕಮಲ ಅಲ್ಲ ಅದು ಅದು ಭಗವಂತನ ಕಮಲ ಅದು ಬೇಕ ಕಮಲ ಅಂತ ಭಗವಂತ ಕೇಳ್ತಾ ಇರ್ತಾನೆ ಅಂತೆ ಅಂದ್ರೆ ನಮ್ಮ ಹೃದಯದ ಒಳಗಿರ್ತಕ್ಕ ಕಮಲ ಅದು ನಮ್ಮ ಹೃದಯ ಕಮಲ ಅದು ಪದ್ಮಕೋಶ ಅದು ಅದೋ ಮುಖವಾಗಿದ್ದು ಅದನ್ನು ಮೇಲ್ಮುಖ ಮಾಡಿ ಅದನ್ನು ಅರಳಿಸಿ ನಾನು ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ ಅಂತೆ ತನ್ನದೇ ಕಮಲ ಅದು ತನ್ನ ದರ್ಶನ ಕೊಡ್ತೇನೆ ಬಿಂಬದ ದರ್ಶನ ಕೊಡ್ತೇನೆ ಆಮೇಲೆ ಒಳಗೆ ಅದರ ಆನಂದದ ಸ್ವರೂಪ ಒಳಗಿದೆ ಜ್ಞಾನಾನಂದ ಸ್ವರೂಪ ಅದು ಬೇಕ ಪದ್ಮ ಅಂತ ಭಗವಂತ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ ಪದ ಅಬ್ಜಧರ ಅದನ್ನು ಹೊತ್ತುಕೊಂಡು ಭಗವಂತ ಹೇಳ್ತಾನೆ ಬೇಕ ಇದು ಅಂದ್ರೆ ಕಮಲವನ್ನು ಅರುಳಿಸುವವನಾನು ನಿನ್ನ ಹೃದಯ ಕಮಲವನ್ನು ಅರಳಿಸುವವನಾನು ನಿನ್ನ ಆನಂದವನ್ನು ಅರುಳಿಸುವವನಾನು ಅಂತ ಭಗವಂತ ಅದನ್ನು ವಿವರಿಸ್ತಾ ಇದ್ದಾರೆ ಅಬ್ಜಧರ ಈ ಅಬ್ಜವನ್ನು ಕೊಡಬೇಕಾಗಿದ್ರೆ ದೇವರು ಹೇಳಿದ ಮೊದಲು ಗದೆಯನ್ನು ಕೈಯಲ್ಲಿ ಹಿಡ್ಕೋ ಆಮೇಲೆ ಅಬ್ಜ ಕೊಡುವುದು ಅಲ್ಲಿವರೇ ಕೊಡುವುದಿಲ್ಲ ಏನು ಗದೆ ಗದೆ ಅಂದ್ರೆ ಗದತಿ ಇತಿ ಗದಾ ಹೇಳುವಂತಹದ್ದು ಏನು ಹೇಳ್ತದೆ ಶಾಸ್ತ್ರ ಅಲ್ವಾ ಗದತಿ ಎಲ್ಲವನ್ನು ಹೇಳುವಂತಹದ್ದು ಶಾಸ್ತ್ರ ಗದೆಯನ್ನು ಹಿಡುಕೋ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅದನ್ನು ಕೇಳು ಶಾಸ್ತ್ರವನ್ನು ನಿರಂತರ ಕೇಳು ಕೇಳಿದ್ದನ್ನು ಗದಾಧರ ಅದನ್ನು ಧಾರಣೆ ಮಾಡಿಕೊ ಮನಣೆ ಮಾಡು ಮಾಡಿ ಗದಾಧರ ಇನ್ನಷ್ಟು ನಿರಂತರವಾಗಿ ಚಿಂತನೆ ಮಾಡು ಧ್ಯಾನ ಮಾಡು ಆವಾಗ ಪದ್ಮ ಕೊಡ್ತೇನೆ ಗದ ಅಬ್ಜ ಗದೆಯನ್ನು ಧಾರಣೆ ಮಾಡಿದರೆ ಅಬ್ಜವನ್ನು ಕೊಡ್ತೇನೆ ಶಂಕ ಚಕ್ರ ಕೊಟ್ಟ ನಿರುಪಾಲಿಗೆ ಶಂಕ ಚಕ್ರ ಭಾಗ್ಯ ಚಿಹ್ನೆ ಶಾಸ್ತ್ರ ಭಾಗ್ಯದ ಚಿಹ್ನೆ ಚಕ್ರ ಅಂದ್ರೆ ಅದು ಪ್ರತಿಬಂಧಕ ನಿವೃತ್ತಿಯ ಲಕ್ಷಣ ಅದನ್ನು ಕೊಟ್ಟು ಗದೆಯನ್ನು ಹಿಡ್ಕೊಂಡ್ರೆ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಹೃದಯ ಕಮಲದ ವಿಕಸನದ ಮೂಲಕ ಬಿಬ್ಬಾ ನಂತರ ನಮ್ಮ ಸ್ವರೂಪ ದರ್ಶನ ಮಾಡಿಸುತ್ತೇನೆ ಎಂತ ಭಗವಂತ ವಿವರಿಸ್ತಾನೆ ಅದನ್ನು ದಾಸರು ಬಹಳ ಸೊಗಸಾಗಿ ನಮ್ಮ ಮುಂದೆ ಇಟ್ಟರು ಗದಾಬ್ಜರ ಆದ್ರೆ ಶ್ರೀನಿವಾಸ ಚಂಡವಿಕ್ರಮ ತೋಂಡ ನೃಪಾಲ ವಿಗಿತ್ತ ಚಕ್ರಶಂಕ ಚಕ್ರಶಂಕ ಕೊಟ್ಟರೆ ಸರ್ವಪ್ರಹ ಅದು ನನಗೆ ಆಯುಧಕ್ಕೆ ಏನು ಕೊರತೆ ಇಲ್ಲ ನನ್ನ ಹತ್ರ ಇದೆ ಎಂತ ಭಗವಂತ ಇದನ್ನು ತೋರಿಸ್ತಾ ಇದ್ದಾನೆ ಗಹನ ಮಹಿಮಾ ಗದಾಬ್ಜರ ಪಾಣಿ ಗದ ಅಬ್ಜರ ಪಾಣಿ ಗದಾಬ್ಜ ಅಷ್ಟೇ ಹೇಳಿಲ್ಲ ಗದ ಕಮಲವನ್ನು ಹೊತ್ತವ ಅಂತ ಅಷ್ಟೇ ಅಲ್ಲ ಗದಾ ಕಮಲವನ್ನು ಹೊತ್ತ ಪಾಣಿಯನ್ನು ಹೊತ್ತವಾದ ತನ್ನ ಕೈಯಲ್ಲಿ ಚಕ್ರಶಂಕ ಹಿಡ್ಕೊಂಡಿದ್ದಾನೆ ಕೊಡ್ಲಿಕ್ಕೂ ತಯಾರಾಗಿ ನಿಂತಿದ್ದಾನೆ ಅಂತ ಪಾಣಿಯಾದ ಹಾಗೆ ಕೈಯಲ್ಲಿ ಹಿಡ್ಕೊಂಡು ಯಾರಿಗೆ ಬೇಕು ಯಾರಿಗೆ ಬೇಕು ಅಂತ ಕೇಳ್ತಾ ಇದ್ದಾನೆ ನಾವು ಹೇಳ್ತೇವೆ ತೋಂಡಮಾನ ಕೇಳಿಕೊಂಡ ಚಕ್ರಶಂಕ ತೆಕೊಂಡ ನಾವು ದೇವರ ನಿನ್ನ ಇಲ್ಲಿ ಸದ್ಯಕ್ಕೆ ಬೇಡ ಅಂತ ಹೇಳಿದ್ದೇವೆ ನಿನ್ನ ಹತ್ರನೇ ದೇವರು ಹೇಳಿದ ಯಾವಾಗ ಬೇಕಾದರೂ ಕೊಡ್ತೇನೆ ಅಂತ ಭಗವಂತ ಗದಾ ಅಬ್ಜಧರನಾಗಿ ಮೆರೆಯುತ್ತಾ ಇದ್ದಾನೆ ಅಂತ ದಾಸರು ಈ ಬಹಳ ಅಪರೂಪದ ಹಾಡುಗವನಲ್ಲಿ ಇಟ್ಟಿದ್ದಾರೆ ಯಾವುದು ನೋಡಿದ್ರು ಚೆನ್ನಾಗಿದೆ ಯಾವುದು ಬೇಕು ಬೇಡ ಅಂತ ಅಲ್ಲ ಎಲ್ಲವೂ ಚೆನ್ನಾಗಿದೆ ಇದೊಂದು ಬಹಳ ಪ್ರಾಸಬದ್ಧವಾದ ಹಾಡು ನುಡಿ ಆದರೆ ಪ್ರಾಸ ಅದು ಎಷ್ಟು ತ್ರಾಸಗೊಳ್ಳುವಂತಹದ್ದು ಅಂತ ನಾವು ನೋಡಬೇಕಾದ್ದು ಪ್ರಾಸ ಅಂದ್ರೆ ಸಂಸ್ಕೃತದಲ್ಲಿ ಎರಡು ಅರ್ಥ ಅದಕ್ಕೆ ಪ್ರಾಸ ಅಂದ್ರೆ ಬಂದ ಶಬ್ದವೇ ಬಂದ ಅಕ್ಷರವನ್ನೇ ಮತ್ತೆ ಮತ್ತೆ ನಾವು ಬಳಸಿರೋದನ್ನು ಪ್ರಾಸ ಅಂತ ಕರೀತಾರೆ ಪ್ರಾಸ ಅಂದ್ರೆ ಒಂದು ಖಡ್ಗಕ್ಕೂ ಅಂತ ಕರೀತಾರೆ ಪ್ರಾಸ ಅಂದ್ರೆ ಖಡ್ಗ ಅದು ಖಡ್ಗದಾಗೇ ಇರುವಂತಹದ್ದು ಹೇಗೆ ನಮ್ಮ ಪ್ರಾಸವನ್ನು ಪರಿಹಾರ ಮಾಡುತ್ತೆ ಈ ಪ್ರಾಸವನು ನಾವು ಧಾರಣೆ ಮಾಡಿದರೆ ನಮ್ಮ ತ್ರಾಸ ಪರಿಹಾರ ಆಗತ್ತೆ ಯಾವ ಪ್ರಾಸ ಯಾವುದೋ ಕವಿಗಳು ಏನೇನೋ ಪ್ರಾಸ ಮಾಡ್ತಾರೆ ಈ ದಾಸರ ಶಾಸ್ತ್ರಭರಿತವಾದಂತಹ ಒಂದು ನುಡಿ ಇದು ಇದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೆಯ ನುಡಿ ಇದರಲ್ಲಿ ಕುಟ್ಟಿ ಕೊಯ್ದನ ಅಟ್ಟು ಇಟ್ಟುದ ಸುಟ್ಟು ಕೊಟ್ಟುದು ಕೊಟ್ಟಿದ ರ ಕೊಟ್ಟದ ಕೊಟ್ಟದು ಅತ್ತ ಅವಗ ಹಿಟ್ಟುಟ್ಟು ಮಾರ್ಪದು ವಿಟ್ಟನ ಉಂಡು ಉಚ್ಚಿಷ್ಟ ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆ ಗೋಸುಗ ತಟ್ಟನೆ ಉಣುತಿಹ ಕೆಟ್ಟ ಮನುಜರ ಕಟ್ಟಿ ಒಯ್ದ ಯಮಪಟ್ಟನದ ಒಳಗೆ ಒತ್ತಲಿ ಇಡುತಿಹರು ಓದಲಿಕ್ಕೆ ಬರದ ಅರ್ಥ ಎಂತ ಹೇಳಿದ ದಾಸರು ಬಹಳ ಸೊಗಸಾಗಿರ್ತಕ್ಕಂತಹ ಹಾಲು ನನ್ನ ಮುಂದೆ ಇಟ್ಟಿದ್ದಾರೆ ಅವರು ಹೇಳ್ತಾರೆ ಕುಟ್ಟಿ ಕೊಯ್ದದನು ಅಟ್ಟು ಇಟ್ಟು ಅದ ಸುಟ್ಟು ಅಂತ ಹೇಳ್ತಾರೆ ಇದು ನಮ್ಮ ಮಾಮೂಲು ಸಂಗತಿ ಏಕಾದಶಿಗೆ ಮಾತ್ರ ಅಲ್ಲ ಅದು ದಶಮಿದ್ದು ಹೇಳಿದ್ದು ಎಂದು ಇಟ್ಟುಕೊಳ್ಳಿ ಅಥವಾ ದ್ವಾದಶಿಗೆ ಇದು ಹೇಳಿದ್ದು ಅಂತ ಇಟ್ಟುಕೊಳ್ಳಿ ಕೊಯ್ದದನು ಅಟ್ಟು ಕುಟ್ಟಿ ಕೊಯ್ದದನು ಅಂತ ಯಾರು ಕೊಯ್ಯುದು ಬೆಳೆಸಬೇಕು ಆಮೇಲೆ ಕೊಯ್ಲಿಕ್ಕಾಗುವುದು ಅದು ಬೆಳೆಯಿತು ಬೆಳೆದ ಮೇಲೆ ಅದನ್ನು ಕೊಯ್ಬೇಕು ಕೊಯ್ದದನ್ನು ಅದನ್ನು ಕೊಯ್ಬೇಕು ಅದನ್ನು ತುಂಡು ಮಾಡಬೇಕು ಕೊಯ್ದದ್ದು ಎಷ್ಟಿದೆ ಅಟ್ಟು ಅಟ್ಟು ಅಂದರೆ ಅಷ್ಟನ್ನೂ ಕೂಡ ಎಷ್ಟು ಕೊಯ್ದಿದ್ದೇವೆ ಅಟ್ಟು ಅಂದರೆ ಅಷ್ಟನ್ನೂ ಕೂಡ ಕುಟ್ಟಿ ಕುಟ್ಬೇಕಂತೆ ಎಷ್ಟು ಕೊಯ್ದಿದ್ದೇವೆ ಅಷ್ಟನ್ನು ಕೂಡ ಅದನ್ನು ಕುಟ್ಟಬೇಕು ಅದು ಹೊರಳಾಗಿ ಹಾಕಿ ಒನಕೆಯಲ್ಲಿ ವರಳಲ್ಲಿಟ್ಟು ಒನಕೆಯಲ್ಲಿ ಕುಟ್ಬೇಕು ಕುಟ್ಟಿ ಕುಟ್ಟಿ ಕುಟ್ಟಿ ಅದನ್ನು ಅಕ್ಕಿ ಮಾಡಬೇಕು ಈಗ ಹೀಗೆ ಹೇಳಿದ್ರೆ ಅವರನ್ನು ಕೊಡ್ತಾರೆ ಅಷ್ಟೇ ಹಾಗೆ ಹೊರದಲ್ಲಿ ಇಡೀ ಕುಟ್ಟುವಂತ ಹೋಗಿಬಿಟ್ಟರು ಈಗ ಶ್ರೀನಿವಾಸ ಕಲ್ಯಾಣದಲ್ಲಿ ಮಾತ್ರ ಕುಟ್ಟಿ ಕೊಯ್ರುದನ್ನು ಅಟ್ಟು ಕುಟ್ಟಿ ಅದನ್ನು ಕುಟ್ಟಬೇಕು ಕುಟ್ಟಿ ಅಂದರೆ ಪುಡಿ ಮಾಡಿ ಅಂದರೆ ಅಕ್ಕಿಯನ್ನಾಗಿ ಮಾಡಿ ಅದರ ತಿಪ್ಪೆಯನ್ನು ತೆಗೆದು ಆಮೇಲೆ ಇಟ್ಟು ಅದನ್ನು ಇಡಬೇಕು ಎಲ್ಲಿಡಬೇಕು ಒಲೆಯಲ್ಲಿ ಇಡಬೇಕು ಇಟ್ಟು ಒಲೆಯಲ್ಲಿ ಇಟ್ಟು ಆಮೇಲೆ ಏನು ಮಾಡಬೇಕು ನಮ್ಗೆ ಗೊತ್ತು ಒಲೆಯಲ್ಲಿ ಟ್ರೈನ್ ಆಗಬೇಕು ಅದನ್ನು ಸುಟ್ಟು ಅದನ್ನು ಸುಡಬೇಕು ಆಮೇಲೆ ಸುಟ್ಟು ಕೊಟ್ಟದು ಅದನ್ನೇ ಮತ್ತೆ ತಾನು ಸ್ವೀಕಾರ ಮಾಡಬೇಕಾಗಿದ್ರೆ ಮೊದಲು ಕೊಟ್ಟು ಅದನ್ನು ಕೊಡಬೇಕು ಅದನ್ನು ಯಾರಿ ಕೊಡಬೇಕು ಮುಂದೆ ಹೇಳ್ತಾರೆ ದಾಪರು ವಿಠಲನೆ ಉಂಡು ಉಚ್ಚಿಷ್ಟ ಅಂತ ಅದನ್ನು ಕೊಟ್ಟುದು ಕೊಡಬೇಕು ಅದಕ್ಕೆ ವಿಠಲನೆಗೆ ಕೊಡಬೇಕು ನಮ್ದು ಎಲ್ಲ ಗೊತ್ತು ನಮ್ಗೆ ಇಲ್ಲಿವರೆಗೆ ನಾವು ಮಾಡ್ತೇವೆ ಸುಟ್ಟು ಅಲ್ಲಿವರೆಗೆ ಮಾಡ್ತೇವೆ ಆಮೇಲೆ ಕೊಟ್ಟುದು ಅದಿಲ್ಲ ಕೊಡ್ಲಿಕ್ಕಿಲ್ಲ ಅಲ್ಲಿ ಆಗುವಾಗ ಮರ್ತು ಹೋಗ್ತದೆ ಅದನಿಗೆ ನೆನಪ ಅದು ಗೊತ್ತಿದ್ರೂ ಅಲ್ಲ ನೆನಪಾಗ ಇಲ್ಲ ನೆನಪು ಆಗುವುದಿಲ್ಲ ಅದನ್ನು ಕೊಡಲಿಕ್ಕಿಲ್ಲ ಅದನ್ನು ಕೊಟ್ಟುದು ಮುಟ್ಟಲು ಅದನ್ನೇನು ಮಾಡಬೇಕು ವಿಟ್ಟರನಿಗೆ ಕೊಡಬೇಕು ವಿಟ್ ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಿತ ಅಂತ ದೇವರಿಗೆ ಸಮರ್ಪಣೆ ಮಾಡಬೇಕಂತೆ ಇದು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂತಹ ಮಾತು ಯಜ್ಞ ಶಿಷ್ಟಾಶಿನಸಂತಹ ಯಜ್ಞ ಮಾಡಬೇಕು ಅದರಲ್ಲಿ ಶಿಷ್ಟ ಉಳಿಯಬೇಕು ಅದನ್ನು ಅಶಿನಾ ತಿನ್ಬೇಕು ನಾವು ಯಜ್ಞ ಮಾಡಿ ಉಳಿದದ್ದನ್ನು ತಿನ್ಬೇಕಷ್ಟೇ ಹೊರತು ಯಜ್ಞ ಮಾಡದೆ ಅದನ್ನು ಭೋಗಿಸ್ಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಅದರ ತ್ಯಾಗದಿಂದ ನಮ್ಮ ಭೋಗ ಆಗಬೇಕು ಯಜ್ಞ ಅಂದರೆ ತ್ಯಾಗ ಅಸನ ಅಂದರೆ ಭೋಗ ಯಜ್ಞ ಶಿಷ್ಟ ಅಶಿನ ಉಪವಾಸ ಕೂಡಿ ನಿತ್ಯ ಏಕಾದಶಿ ಮಾಡಿ ಅಂತ ಹೇಳಿಲ್ಲ ದೇವರು ಯಜ್ಞ ಮಾಡಿ ಅವರಿಗೆ ಕೊಟ್ಟು ಉಳಿದದ್ದನ್ನು ಪ್ರಸಾದವನ್ನು ನೀವು ಸ್ವೀಕಾರ ಮಾಡಿ ಯಜ್ಞಶಿಷ್ಟ ಅಶಿನ ಸಂತಹ ಹೀಗೆ ಮಾಡಬೇಕಾದ ಅದು ಜ್ಞಾನಿಗಳಾದವರು ವಿವೇಕಿಗಳಾದವರು ಹೀಗೆ ಮಾಡ್ತಾರೆ ಕೊಟ್ಟುದು ಅದನ್ನು ಹುಟ್ಟಬೇಕು ಆಮೇಲೆ ಅದನ್ನು ನಾವು ಸ್ವೀಕಾರ ಮಾಡಬೇಕು ಕೊಟ್ಟು ಅದು ಕೊಟ್ಟದ್ದಲ್ಲಿ ಏನ್ ಮಾಡ್ತಾನೆ ಸ್ವಲ್ಪ ಮುಂದೆ ಹೋಗಬೇಕು ವಿಠ್ಠಲ ಉಂಟ ಉಚ್ಚಿಷ್ಟ ಅದೇನಾಗ್ತದೆ ವಿಠಲ ಉಂಡ ನಾವು ಕೊಟ್ರೆ ವಿಠಲ ಉಂಟಾನೆ ಇದು ವಿಠಲ ಉಚ್ಚು ಅಂತ ಹೇಳುದೇ ನಾವು ಚೆನ್ನಾಗಿರ್ತದೆ ಅದಕ್ಕೆ ದಾಸರು ಇದೇ ಶಬ್ದವನ್ನು ಬಳಸಿದ್ದಾರೆ ಯಾಕೆಂದ್ರೆ ತಿರುಪತಿ ಗೌಡ್ತಾರೆ